ಹರಿ ಓ ಪುರಾಣ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ್ಚ. ಮೊದಲನೆಯ ವಿದ್ಯೇಶ್ವರ ಸಮಿತೆ ಅದರಲ್ಲಿ ಈಗ ಎಂಟನೆಯ ಅಧ್ಯಾಯವನ್ನ ಉಪಕ್ರಮಿಸ್ತಾ ಇದ್ದೇವೆ ಪ್ರಾರಂಭಿಸ್ತಾ ಇದ್ದೇವೆ ಅದರಲ್ಲಿ ಮೊದಲಿಗೆ ನಾವು ಇಲ್ಲಿಗ ಶಿವಪುರಾಣದಲ್ಲಿ ಪ್ರಾಸಂಗಿಕವಾಗಿ ಅಥವಾ ಸಾಂದರ್ಭಿಕವಾಗಿ ಶಿವನನ್ನೇ ಸರ್ವಶ್ರೇಷ್ಠ ಎನ್ನುತಕ್ಕಂಥ ರೀತಿಯಲ್ಲಿ ವೇದವ್ಯಾಸರು ಹೇಳ್ತಾ ಹೋಗ್ತಾರೆ ಅದಕ್ಕೆ ಸರಿಯಾಗಿ ಆಧಾರ ಏನೇನಿದೆ ವೇದಗಳಲ್ಲಿರುವುದು ಬೇರೆ ಬೇರೆ ಇದರಿಂದ ಎಲ್ಲ ಅವರು ಆಧಾರವನ್ನು ಅದರ ಆಧಾರದಲ್ಲಿ ಶಿವನೇ ಯಾವ ರೀತಿ ರುದ್ರನೇ ಯಾವ ರೀತಿ ಶ್ರೇಷ್ಠ ಅನ್ನತಕ್ಕಂಥದ್ದನ್ನು ಅದಕ್ಕೆ ಆಧಾರವಾಗಿರುವ ವಿಷಯಗಳನ್ನು ಹಿಡಿದು ವಿಸ್ತರಿಸ್ತಾ ಹೋಗ್ತಾರೆ ಪುರಾಣದ ರೂಪದಲ್ಲಿ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಅದನ್ನು ಕಥಾರೂಪದಲ್ಲಿ ವಿಸ್ತರಿಸ್ತಾ ಹೋಗ್ತಾರೆ ಅಂದ್ರೆ ಇದು ಕೇವಲ ಪ್ರಾಸಂಗಿಕ ಕೆಲವರು ವೈಷ್ಣವರಿರ್ಬೋದು ವಿಷ್ಣು ಭಕ್ತರು ಶಾಕ್ತರಿರ್ಬೋದು ಶಕ್ತಿ ಅಥವಾ ದೇವಿಯ ಭಕ್ತರು ಗಾಯತ್ರಿ ಉಪಾಸಕರು ಅಥವಾ ಬೇರೆ ಬೇರೆ ದೇವಿ ಶಕ್ತಿ ಹಾಗೆ ಬೇರೆ ಬೇರೆ ಗಾಣಪತ್ಯರು ಅಂದರೆ ಗಣಪತಿಯ ಭಕ್ತರು ಸೌರ ಅಂದರೆ ಸೂರ್ಯ ಭಕ್ತರು ಹೀಗೆ ಬೇರೆ ಬೇರೆ ಇರ್ತಾರೆ ಅವರಿಗೆಲ್ಲ ಇದು ಅಪಥ್ಯ ಅಂತೇಳಿ ಅನಿಸ್ಬೋದು ಅಂದರೆ ಇದು ಸರಿಯಲ್ಲ ಅಂತೇಳಿ ಅನಿಸ್ಬೋದು ಯಾಕೆ ಶಿವನೇ ಶ್ರೇಷ್ಠ ವಿಷ್ಣು ಅಲ್ವೇ ಅಂಥೇಳಿ ಇದೇ ವ್ಯಾಸರು ವೈಷ್ಣುವ ಅಂದರೆ ವಿಷ್ಣು ಪುರಾಣದಲ್ಲಿ ವಿಷ್ಣುವೇ ಶ್ರೇಷ್ಠ ಅಂತೇಳಿ ಹೇಳಿದ್ದಾರೆ ಅಲ್ಲಿಂದಲೇ ಎಲ್ಲ ಉಳಿದದೆಲ್ಲ ಉತ್ಪತ್ತಿ ಆಯಿತು ಅಂದರೆ ಅದು ಸಾಂದರ್ಭಿಕ ಅಂತೇಳಿ ಪ್ರಾಸಂಗಿಕ ಇದು ನಮ್ಮ ಒಂದು ಪರಂಪರೆಯ ಒಂದು ವೈಶಿಷ್ಟ್ಯ ಈಗ ನಾವು ಯಾವ ಒಂದು ಕಥೆಯನ್ನು ಹೇಳ್ತಾ ಇದ್ದೀವಿ ಆ ಕಥಾ ನಾಯಕ ಯಾರಾಗಿರ್ತಾನೆ ಎನ್ನತಕ್ಕಂಥದ್ದು ಪ್ರಧಾನ ಅವನ ಸುತ್ತಲ ಸುತ್ತಲು ಕತೆ ಹೆಣೆದುಕೊಳ್ಳುತ್ತದೆ ಕಥೆ ಅಂದರೆ ಇದು ಆ ಒಂದು ಐತಿಹ್ಯ ಇತಿಹಾಸ ಏನು ನಡೆದದ್ದು ಅವನನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಏನೇನು ನಡೆಯಿತು ಈ ಸೃಷ್ಟಿಯಲ್ಲಿ ಅದನ್ನು ಮುಖ್ಯವಾಗಿ ಅಲ್ಲಿ ಹೇಳುತ್ತದೆ ಹೇಳಲಾಗ್ತದೆ ಹಾಗಂತೇಳಿ ಉಳಿದವು ಇರಲಿಲ್ಲ ಅಂತೇಳಿ ಅಲ್ಲ ಇನ್ನೊಂದು ಸಂದರ್ಭದಲ್ಲಿ ಇನ್ನೊಬ್ಬ ದೇವರ ಶ್ರೇಷ್ಠತೆಯನ್ನು ನಾವು ಕಾಣ್ಬೋದು ಅದಕ್ಕೆ ಆಧಾರ ಕೂಡ ವೇದಗಳಲ್ಲಿ ಕೂಡ ಕಾಣ್ತದೆ ಪ್ರತಿಯೊಂದಕ್ಕೂ ಕೂಡ ಯಾಕಂತೇಳಿದರೆ ಈಗ ನಾವು ಬದುಕಿನಲ್ಲಿ ಕೂಡ ನಾವು ಸಂಸಾರದಲ್ಲಿರ್ಬೋದು ಗಂಡ ಹೆಂಡತಿ ಎರಡು ಚಕ್ರ ಇದ್ದಾಗೆ ಒಂದು ರಥದ ಜೀವನ ರಥದ ಆ ಎರಡು ಚಕ್ರದಲ್ಲಿ ಚಕ್ರಗಳಲ್ಲಿ ಯಾವುದೋ ಮೇಲು ಕೀಡು ಅಂತೇಳಿ ಹೇಳಲಿಕ್ಕೆ ಅವನು ಎರಡೂ ಬೇಕಾಗ್ತದೆ ಹಾಗೆ ಒಮ್ಮೊಮ್ಮೆ ಯಾರು ಗಂಡ ಹೆಂಡತಿಯ ಮಾತು ಕೇಳಬೇಕಾಗ್ತದೆ ಅಂದರೆ ಗಂಡ ಸೋಲಬೇಕಾಗ್ತದೆ ಇನ್ನೊಮ್ಮೆ ಹೆಂಡತಿ ಸೋಲಬೇಕಾಗ್ತದೆ ಕೆಲವು ವಿಚಾರಗಳಲ್ಲಿ ಆ ರೀತಿ ಹೊಂದಾಣಿಕೆ ಇದ್ದರೆ ಮಾತ್ರ ಜೀವನ ಸಂಸಾರ ಅಂತಕ್ಕಂಥದ್ದು ಮುಂದೆ ಹೋಗ್ತದೆ ಯಶಸ್ವಿಯಾಗಿ ಇಲ್ಲದ್ರೆ ಎತ್ತು ಏರಿಗಿಳಿದ್ರೆ ಕೋಣನ ಏರಿಗಿಳೀತದೆ ಅಂತೇಳಿ ಹೇಳಿದಾಗೆ ಆಗ್ತದೆ ಆಗ ಇದು ಗುರಿ ಹತ್ತ ಸಾಗುವುದಿಲ್ಲ ಎಲ್ಲಿಗೂ ಹೋಗೋದಿಲ್ಲ ಇದ್ದಲ್ಲೇ ಇರ್ತದೆ ಗಾಡಿ ಅದು ಒಂದೇ ದಿಕ್ಕಿನ ಹತ್ರ ಮಾತ್ರ ಹೊಂದಾಣಿಕೆಯಿಂದ ಒಮ್ಮೊಮ್ಮೆ ಒಂದು ಎತ್ತಿಗೆ ಎಲ್ಲಿಗೆ ಇಷ್ಟ ಆಗ್ತದೆ ಆ ಸೈಡ್ಗೆ ಇದು ಇದು ಕೂಡ ಹೋಗಬೇಕಾಗ್ತದೆ ಹಾಗೇ ಒಮ್ಮೆ ಆಚೆದಕ್ಕೆ ಯಾವುದು ಯಾವ ಸೈಡ್ ಇಷ್ಟ ಇರ್ತದೆ ಆ ಸೈಡ್ಗೆ ಇದು ಕೂಡ ಹೋಗಬೇಕಾಗ್ತದೆ ಆಗ ಮಾತ್ರ ಈ ಗಾಡಿ ಮುಂದೆ ಹೋಗ್ತದೆ ಹಾಗೆಯೇ ನಮ್ಮ ಸಾಧನಾ ಪಥ ಕೂಡ ಮುಂದುವರಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಸಾಂದರ್ಭಿಕವಾಗಿ ಈಗ ಆಯಾಯ ಪುರಾಣಗಳಲ್ಲಿ ಆಯಾಯ ದೇವತೆಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಅದರ ಸುತ್ತಲೂ ವೇದ ವೈದಿಕ ಆಧಾರದಲ್ಲಿಯೇ ವಿಸ್ತಾರ ಮಾಡಿದಾರೆ ವೇದವ್ಯಾಸರು ವೇದೋಪಬ್ರಹ್ಮಣವನ್ನು ಮಾಡಿದ್ದಾರೆ ಸಾಮಾನ್ಯರ ಒಂದು ದೃಷ್ಟಿಯಿಂದ ಸಾಮಾನ್ಯರ ಹಿತ ಸಾಧನೆಗೋಸ್ಕರವಾಗಿ ಹಿತಕ್ಕಾಗಿ ಹಾಗಾಗಿ ಇದು ಯಾವುದೂ ಕೂಡ ಇನ್ನೊಂದನ್ನೊಂದಿಂದನೇ ಮಾಡುವಂತಹ ವಾಕ್ಯಗಳಲ್ಲ ಇಲ್ಲಿ ಏನಿರುವಂತಹದ್ದು ಯಾವ ಲೋಕ ಭಿನ್ನ ರುಚಿಶಿ ಲೋಕದಲ್ಲಿ ಒಬ್ಬೊಬ್ರು ಅನ್ನೊಂದು ರೀತಿ ಜನರು ಇರ್ತಾರೆ ಯಾರಿಗೆ ಕೆಲವರಿಗೆ ಶಿವ ಇಷ್ಟ ಆಗ್ತಾನೆ ಕೆಲವರಿಗೆ ವಿಷ್ಣು ಇಷ್ಟ ಆಗ್ತಾನೆ ಕೆಲವರಿಗೆ ದೇವಿ ಇಷ್ಟ ಆಗ್ತಾಳೆ ಕೆಲವರಿಗೆ ಸುಬ್ರಹ್ಮಣ್ಯ ಇರ್ಬೋದು ಕೆಲವರಿಗೆ ಸೂರ್ಯ ಇರ್ಬೋದು ಒಬ್ಬೊಬ್ಬರಿಗೊಂದು ಇಷ್ಟ ಆಗ್ತದೆ ರೂಪ ಹಾಗೆ ಯಾರಿಗೆ ಯಾವುದು ಇಷ್ಟ ಆಗ್ತದೋ ಅದು ಅದೇ ಒಂದು ಅವರ ಪೂರ್ವ ಸಂಸ್ಕಾರದ ಒಂದು ಆಧಾರದಲ್ಲಿ ಅದೇ ದಾರಿಯಲ್ಲಿ ಅವರು ಮುಂದುವರಿಯಲಿಕ್ಕೆ ಇದು ಸಹಾಯ ಆಗ್ತದೆ ಯಾರೋ ಈಗ ಯಾವ ಪುರಾಣವನ್ನು ನಾವು ಅಥವಾ ಯಾವ ದೇವರನ್ನು ನಾವು ಆರಾಧಿಸಬೇಕು ಯಾವ ಪ್ರಾಣವನ್ನು ಹೆಚ್ಚು ಅಧ್ಯಯನ ಮಾಡಬೇಕು ಎನ್ನತಕ್ಕಂಥದ್ದು ಅವರವರ ಒಂದು ಸಂಸ್ಕಾರದ ಮೇಲೆ ಅವರವರ ಆಸಕ್ತಿ ಇಷ್ಟದೇವರು ಇದರ ಮೇಲೆ ಹೋಗ್ತದೆ ಹಾಗಂತೇಳಿ ಉಳಿದವು ಕನಿಷ್ಠ ಒಂದು ಶ್ರೇಷ್ಠ ಇನ್ನು ಉಳಿದವು ಕನಿಷ್ಠ ಎನ್ನತಕ್ಕಂಥ ಅರ್ಥ ಅಲ್ಲ ಇದು ಓದದಕ್ಕ ಅಧ್ಯಯನ ಮಾಡತಕ್ಕಂಥವನಿಗೆ ಅದರಲ್ಲಿ ಶ್ರದ್ಧೆ ಬರಲಿ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಹಾಗೇ ಸಂಪೂರ್ಣ ನಂಬಿಕೆ ಒಂದೇ ಕಡೆ ನಾವು ನೀರು ಹೇಗೆ ಅಗದ್ರೆ ಒಂದೇ ಕಡೆ ಆಗಿದ್ರೆ ಮಾತ್ರ ನೀರು ಸಿಗ್ತದೆ ಆ ರೀತಿಯಲ್ಲಿ ಒಂದು ಇದರಲ್ಲಿ ನಾಮದಲ್ಲಿ ಅಥವಾ ಒಂದು ರೂಪದಲ್ಲಿ ಒಂದು ಉಪಾಧ್ಯಯಲ್ಲಿ ಪೂರ್ಣ ನಂಬಿಕೆ ಬರಲಿ ಅನ್ನತಕ್ಕಂಥಲ್ಲಿ ಆ ರೀತಿ ಮಾಡಿದ್ದಾರೆ ಅಷ್ಟೇ ಹಾಗಂತೇಳಿ ಏಕಂಶದ ವಿಪ್ರಾಹ ಬಹುದಾ ವದಂತಿ ಅನ್ನತಕ್ಕಂಥ ವೇದವಾಕ್ಯಕ್ಕೆ ಪ್ರತಿವಚನ ಇಲ್ಲ ಒಂದನ್ನೇ ಒಂದೇ ಸತ್ತು ಇರುವಂಥದ್ದು ಹಾಂ ನಿಷ್ಕಲೋ ನಿರಂಜನೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನ್ವಿತೀಯೋಸ್ತಿ ಕಶ್ಚಿತ್ ಅಂಥೇಳಿ ಕೂಡ ಉಪನಿಷತ್ತು ಕೂಡ ಸಾರ್ತದೆ ನಿಷ್ಕಲನು ನಿರಂಜನನು ನಿರಾಖ್ಯಾತನು ಹೇಳಲಿಕ್ಕೆ ಅವರ್ಣನೀಯನು ಅಂತೇಳಿ ಶುದ್ಧ ದೇವ ಏಕಃ ಒಬ್ಬನೇ ದೇವರು ನಾರಾಯಣನಿರ್ಬೋದು ಶಿವನಿರ್ಬೋದು ಶಕ್ತಿ ಇರ್ಬೋದು ಯಾವ್ದೋ ಇರ್ಬೋದು ಅದು ಒಂದೇ ಆ ಒಂದು ಮೂಲ ಚೈತನ್ಯ ಅದಕ್ಕೆ ಬೇರೆ ಬೇರೆ ಹೆಸರು ನ ದ್ವಿತೀಯೋ ಔಷಧಿ ಖಚಿತ ಎರಡನೇದಾದ್ಯಾವ್ದೂ ಇಲ್ಲ ಪ್ರಪಂಚದಲ್ಲಿ ಎನ್ನತಕ್ಕಂಥದ್ದು ಅದ್ವೈತವನ್ನೇ ಸಾರುವಂಥದ್ದು ಹಾಗಾದರೆ ದ್ವೈತ ವಿಶಿಷ್ಟ ಅದ್ವೈತ ಏನು ತಪ್ಪ ಅಂತೇಳಿ ಕೇಳಿದರೆ ಹಾಗಲ್ಲ ಅದು ಬೇರೆ ಬೇರೆ ಈಗಾಗಲೇ ಹೇಳಿದಾಗ ಲೋಕ ಭಿನ್ನ ರುಚಿ ಅಂತ ಹೇಳಿದಾಗೆ ಒಬ್ಬೊಬ್ಬರ ಆಸಕ್ತಿ ಅವರವರ ಪೂರ್ವ ಕರ್ಮ ಸಂಸ್ಕಾರದಿಂದ ಬಂದಿರ್ತದೆ ಅವರ ಈವರೆಗಿನ ಸಂಚಿತ ಏನಿದೆ ಸಂಸ್ಕಾರಗಳು ಕರ್ಮ ವಿಭಾಗ ಅಂತ ಹೇಳ್ತೇವೆ ಆ ಒಂದು ಕರ್ಮ ಸಿದ್ಧಾಂತ ಪ್ರಕಾರ ಅವರಿಗೆ ಒಂದೊಂದು ಮನಸ್ಸಿನಲ್ಲಿ ವಾಸನೆಗಳಿರ್ತವೆ ಚಿತ್ತ ಮೊದಲಿನ ಅದರ ಪ್ರಕಾರವಾಗಿ ಅವರಿಗೆ ಆ ಸಿದ್ಧಾಂತಗಳು ಇಷ್ಟ ಆಗ್ಬೋದು ಹಾಗೆ ಅದಕ್ಕೆ ಯೋಗ್ಯತಾ ಅನುಸಾರ ಅಂತೇಳಿ ಕೂಡ ಹೇಳ್ತಾರೆ ಅರ್ಹತೆ ಯಾರಿಗೆ ತನ್ನಲ್ಲೇ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ವೋ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ತತ್ವ ಯಾವಾಗ ಅವನಿಗೆ ಇಷ್ಟ ಆಗೋದಿಲ್ಲ ಆವಾಗ ಅವನು ಶರಣಾಗತಿಗೆ ಹೋಗಬೇಕಾಗ್ತದೆ ಭಗವಂತನಿಗೆ ಶರಣು ಅದು ವಿಶಿಷ್ಟ ಅದ್ವೈತ ಆಯಿತು ಅಹಂಸ ಅದ್ವೈತ ಆಯಿತು ಶರಣಾಗತಿದರೆ ವಿಶಿಷ್ಟ ಅದ್ವೈತ ಆಯಿತು ಭಗವಂತನಲ್ಲಿ ಶರಣಾಗುವಂಥದ್ದು ಅದು ಅದಕ್ಕಿಂತಲೂ ಸ್ವಲ್ಪ ಇನ್ನೊಂದು ಆ ಹಂತದಲ್ಲಿ ಇಲ್ಲದವರಿಗೆ ಇನ್ನೊಂದು ಹಂತದಲ್ಲಿ ಅಲ್ಲಿ ಏನಿರ್ತದೆ ದೇವ ಈಶ ಜೀವ ಅಥವಾ ದೇವ ಜೀವ ಏನತಕ್ಕಂಥದ್ದು ಆ ರೀತಿಯ ಭೇದ ದ್ವೈತ ಭಗವಂತ ಅಲ್ಲಿದ್ದಾನೆ ಹೊರಗಡೆ ನಾನು ಇಲ್ಲಿದ್ದೇನೆ ನಾನು ಅವನು ಸೇವೆ ಮಾಡುವಂಥ ದಾಸವನ್ನು ದಾಸ ಅಂದಾಸ ಎಂತಕ್ಕಂಥ ಭಾವ ದಾಸಭಾವ ಹಾಂ ಯಾವುದು ಈ ರೀತಿಯಾಗಿರುತ್ತದೋ ಭಾವ ಅಂದರೆ ಯೋಗಿನ ಯೋಗಿಗಳ ಹೃದಯಾನಗಮ್ಯನಾದಂಥವು ಭಗವಂತ ಆ ಯೋಗಿಯ ಹೃದಯದಲ್ಲಿ ಗೋಚರ ಹೃದಯ ಗೋಚರನಾದವ ಭಗವಂತ ಅಂತೇಳಿದರೆ ಏನರ್ಥ ಭಗವಂತ ಸರ್ವಾಂತರ್ಯಾಮಿ ಸರ್ವಾ ಈಗ ದ್ವೈತದಲ್ಲಿ ಇನ್ನು ಹೊರಗಿರುವ ದೇವರನ್ನು ಜೀವ ಹೊರಗೆ ದೇವರನ್ನು ಹೊರಗೆ ಕಂಡು ಕಲ್ಪನೆ ಮಾಡಿ ಭೇದ ಭೇದ ಇದೆ ಎಲ್ಲವೂ ಭೇದಮಯವಾದಂಥದ್ದು ಪಂಚಭೇದಮಯವಾದಂಥದ್ದು ಅಂತೇಳಿ ಹೇಳ್ತಾರೆ ಆ ರೀತಿ ಬರ್ತದೆ ಅಂದರೆ ಅದು ಅವರವರ ಒಂದು ಹಂತ ನನ್ನ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಇದು ಒಂದೊಂದು ಹಂತಗಳು ಅದ್ವೈತ ಅಪರಮೋಚ್ಚ ಹಂತ ಅಂದರೆ ಅಲ್ಲಿ ಯಾವುದೇ ಭೇದಗಳಿಲ್ಲದೆ ಅದು ನಿಜವಾದ ಯೋಗಿತ್ವ ಅಂತೇಳಿ ಹೇಳ್ಬೋದು ಅಂದರೆ ಯೋಗಿಗಳ ಹೃದಯದಲ್ಲಿ ದರ್ಶನವಾಗತಕ್ಕಂಥ ಭಗವಂತ ಅಂತೇಳಿರತ್ತೇನು ಇದು ಕೇವಲ ಶರೀರ ಹ್ಞೂ ಕಾರಣ ಶರೀರ ಸೂಕ್ಷ್ಮಶರೀರ ಸ್ಥೂಲ ಶರೀರ ನಮ್ಮ ಜೀವ ಎಂತಕ್ಕಂಥದ್ದು ಪೂರ್ವಸಂಚಿತ ಕರ್ಮಗಳ ಒಂದು ಫಲವಾಗಿ ಅದು ಪೂರ್ವಸಂಚಿತ ಕರ್ಮಗಳದೇ ಕಾರಣ ಶರೀರ ಹುಟ್ಟಲಿಕ್ಕೆ ಪುನಃ ಜನ್ಮ ಜನ್ಮ ಆಗಲಿಕ್ಕೆ ಸೂಕ್ಷ್ಮಶರೀರ ಅಂತೇಳಿದರೆ ಪಂಚೇಂದ್ರಿಯಗಳು ಪಂಚಕರ್ಮ ಪಂಚಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಚತುಷ್ಟಯಗಳು ಬರ್ತದೆ ಅಹಂ ಚಿತ್ತ ಬುದ್ಧಿ ಮತ್ತು ಮನಸ್ಸು ಅಂಥೇಳಿ ಇದು ಸೂಕ್ಷ್ಮಶರೀರ ಆಮೇಲೆ ಪಂಚಪ್ರಾಣಗಳು ಹ್ಞೂ ಇದೆಲ್ಲ ಬರ್ತದೆ ಸೂಕ್ಷ್ಮ ಶರೀರದಲ್ಲಿ ಪಂಚ ಉಪ ಪ್ರಾಣಗಳು ಸ್ಥೂಲ ಶರೀರ ಅಂತೇಳಿ ನಾವು ಹೊರಗೆ ಕಾಣತಕ್ಕಂಥ ಪಂಚಭೂತಾತ್ಮಕವಾದ ಈ ಒಂದು ಶರೀರ ಅಸ್ಥಿ ಮಾಂಸ ಹ್ಞೂ ಮಜ್ಜೆ ಹ್ಞೂ ಚರ್ಮ ಮೂಳೆ ಇದರಿಂದೆಲ್ಲ ಕೂಡಿದಂಥ ಈ ಶರೀರ ಇದು ಸ್ಥೂಲ ಶರೀರ ಇದು ಪಾಂಚಭತಿಕವಾದ್ದು ನಾವು ನಾನು ಅದು ನನ್ನ ದೇಹ ಅಂತೇಳಿ ನಾವು ಹೇಳ್ತೇವೆ ನಾನೇ ದೇಹ ಅಂತ ಹೇಳಿ ಹಾಗಾಗಿ ನಾನು ಅಂತೇಳಿದರೆ ಯಾವುದು ಆ ಒಳಗಿರೋ ಚೈತನ್ಯ ಶಕ್ತಿ ಅದೇ ಪರಮಾತ್ಮ ಬೇರೆ ಇಲ್ಲ ಜಗತ್ತಿನಲ್ಲಿ ಒಂದೇ ಇರುವಂತಹದ್ದು ಅದೇ ಪರಮಾತ್ಮ ತತ್ವ ಅದೇ ಅಥ ಸಾತ ಗಮನ ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆ ಇಂದಲೇ ಸತತ ಅದೇ ಅಮೃತವಾಹಿನಿ ಆತ ಸತತ್ಯ ಗಮನ ಸತತವಾಗಿಯೂ ಗಮನ ಸಂಚರಿಸ್ತಾ ಇರತಕ್ಕಂಥದ್ದು ಆತ್ಮಶಕ್ತಿ ಪರಮಾತ್ಮಶಕ್ತಿ ಅದುವೇ ಅಯಂ ಆತ್ಮ ಬ್ರಹ್ಮ ಅಂತೇಳಿ ಹೇಳ್ತಕ್ಕಂಥದ್ದು ತತ್ ತ್ವಂ ಹಸಿ ಅದು ನೀನೇ ಆಗಿದ್ದಿ ಅಂದರೆ ನೀನು ಅಂದರೆ ಯಾರು ಆ ಭಗವಂತನನ್ನೇ ನಮ್ಮೊಳಗೆ ಇರತಕ್ಕಂಥ ಭಗವಂತನನ್ನೇ ಈಗ ನಾವು ನಾನು ನಾನು ಅಂತೇಳಿ ಹೇಳ್ತಾ ಇದ್ದೇವೆ ಹೊರತು ನಾನು ಎನ್ನತಕ್ಕಂಥ ಅಸ್ತಿತ್ವ ಪ್ರತ್ಯೇಕ ಇಲ್ಲ ಭಗವಂತ ಮಾತ್ರ ಇರುವಂಥದ್ದು ಹಾಂ ಹಾಗಾಗಿ ಇಲ್ಲಿ ಪ್ರಪತ್ವ ಮಾರ್ಗವೂ ಬರ್ತದೆ ನಾನು ಏನೂ ಅಲ್ಲ ಶೂನ್ಯ ಎಲ್ಲವೂ ಅವನೇ ಎನ್ನತಕ್ಕಂತಹ ಪ್ರಪತ್ ಮಾರ್ಗ ಶ ಶರಣಾಗುತ್ತೆ ವಿಶಿಷ್ಟ ಅದ್ವೈತ ಹಾಗೆ ಈ ಅದ್ವೈತದಲ್ಲಿ ಎಲ್ಲವೂ ಒಳಗೊಳ್ಳುತ್ತದೆ ದ್ವೈತ ಅಂದರೆ ದ್ವೈತ ಭಾವ ಅಂತೇಳಿ ಹೇಳಿದರೆ ಅಲ್ಲಿ ಪರಮಾತ್ಮ ಸರ್ವೋತ್ತಮ ಎನ್ನತಕ್ಕಂತಹ ದ್ವೈತದ ಒಂದು ಭಾವ ಅದು ಕೂಡ ಇಲ್ಲಿ ಅದ್ವೈತದಲ್ಲಿ ಒಳಗೊಳ್ಳುತ್ತದೆ ಅಲ್ಲಿ ಹರಿ ಸರ್ವೋತ್ತಮ ಅಂತೇಳಿ ಹೇಳ್ತಕ್ಕಂಥದ್ದು ಇಲ್ಲಿ ಪರಮಾತ್ಮ ಪರತತ್ವವೇ ಸರ್ವೋತ್ತಮವಾದದ್ದು ಹ್ಞೂ ಬಾಕಿ ಎಲ್ಲ ನಶ್ವರವಾದದ್ದು ಅನ್ನತಕ್ಕಂಥ ಅದ್ವೈತದ ಒಳಗಡೆ ಅದು ಕೂಡ ಒಂದು ಉಪಗಣವಾಗಿ ಬರ್ತದೆ ವಿಶ್ವಗಣದಲ್ಲಿ ಉಪಗಣ ಅಂತೇಳಿ ಗಣಿತದಲ್ಲಿ ಹೇಳ್ತೇವೆ ಹೀಗೆ ಇದು ಸಾಂದರ್ಭಿಕವಾಗಿ ನಾನೀಗ ನಾವು ಹೇಳಿರುವಂಥದ್ದು ಹಾಗಾಗಿ ಯಾವುದು ಇದು ಒಂದು ಹಂತ ದ್ವೈತ ಉಪಾಸನೆಯ ಹಂತದ ನಂತರ ಅವನಿಗೆ ಮುಂದಿನ ಯಾವುದು ವಿಶಿಷ್ಟ ಅದ್ವೈತ ಹಂತ ಬರ್ಬೋದು ಅಥವಾ ಅದರ ನಂತರ ಅದ್ವೈತದ ಒಂದು ಹಂತ ಬರಬಹುದು ಜನ್ಮಾಂತರಗಳಲ್ಲಿ ಅಂತೇಳಿ ಎಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಅತ್ಯಂತ ಪರಮೋಚ್ಛವಾದ ಯಾವಾಗ ನಿರ್ಗುಣ ನಿರಾಕಾರನಾದ ಪರಮಾತ್ಮ ಪರತತ್ವ ಎಂತಕ್ಕಂಥದ್ದು ಅದನ್ನು ಎಲ್ಲರಿಗೆ ಕಷ್ಟ ಇದೆ ಜ್ಞಾ ಅಂತೇಳಿ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿದ್ದಾನೆ ನಿರ್ಗುಣ ಉಪಾಸನೆ ಹಾಗಾಗಿ ಸಗುಣ ಉಪಾಸನೆ ಸಾಕಾರ ಉಪಾಸನೆ ಅದು ಮೊದಲ ಹಂತವಾಗಿರ್ತದೆ ಆಮೇಲೆ ಸಂಪೂರ್ಣ ಶರಣಾಗತಿ ಆಗ್ತದೆ ಅದಾದಮೇಲೆ ನಿರ್ಗುಣ ಬ್ರಹ್ಮದ ಪರಿಚಯ ಆಗ್ತದೆ ಜೀವನಿಗೆ ಆ ಯೋಗ್ಯತೆ ಬರ್ತದೆ ಹ್ಞೂ ನಮ್ಮ ಈ ಅಂತಃಕರಣ ಮತ್ತು ಪಂಚೇಂದ್ರಿಯಗಳಿಗೆ ಆ ಒಂದು ಯೋಗ್ಯತೆ ಬರ್ತದೆ ಅಂದರೆ ಬುದ್ಧಿಗೆ ಆತ್ಮವನ್ನು ಕಾಣುವಂಥ ಒಂದು ಆತ್ಮದರ್ಶನವಾಗುವಂಥ ಒಂದು ಯೋಗ ಸಿದ್ಧಿ ಆತ್ಮವೇ ಪರಮಾತ್ಮ ಇರತಕ್ಕಂಥದ್ದು ಹಾಗಾಗಿ ನಾವು ಯಾರು ಕೂಡ ಈ ಶಿವಪುರಾಣವನ್ನು ಕೇಳುವಾಗ ಇತರ ದೇವತೆಗಳನ್ನು ಉಪಾಸನೆ ಮಾಡತಕ್ಕಂಥವ್ರು ಯಾರು ತಪ್ಪು ತಿಳಿಯಬಾರ್ದು ಇಲ್ಲಿ ಇದು ಈ ರೀತಿಯಾಗಿ ಸಾಂದರ್ಭಿಕವಾಗಿ ಹೇಳ್ತಕ್ಕಂಥದ್ದು ನಮ್ಮ ನಮ್ಮ ಒಂದು ಪರಂಪರೆ ವೈಶಿಷ್ಟ್ಯ ಭಾರತೀಯ ಪರಂಪರೆಯಿದ್ದು ಇದು ಇದರಿಂದ ಯಾವುದೇ ಅಪಚಾರ ಆಗುವುದಿಲ್ಲ ಯಾವುದೇ ದೇವರಿಗೆ ಅಪಚಾರ ಇಲ್ಲ ಇದರಲ್ಲಿ ಇದು ಎಲ್ಲವೂ ಒಂದೇ ಬೇರೆ ಬೇರೆ ಹೆಸರು ರೂಪ ಗುಣ ಅಷ್ಟೇ ಹೇಳುವಂಥದ್ದು ಎಲ್ಲವೂ ಕೂಡ ಒಂದರದ್ದೇ ಇನ್ನೊಂದೊಂದು ಒಂದೊಂದು ರೂಪಗಳು ಒಂದೇ ತತ್ವದ್ದು ಹ್ಞೂ ಯಾರಿಗೆ ಯಾವುದು ಇಷ್ಟ ಆಗ್ತದೋ ಅದನ್ನು ಉಪಾಸನೆ ಮಾಡಲಿಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಭಾರತೀಯ ಪರಂಪರೆಯಲ್ಲಿ ಇದು ಈ ರೀತಿಯಾಗಿ ಬೆಳೆದು ಬಂದಿದೆ ಅಂತೇಳಿ ಹೇಳುವಂಥದ್ದು ಹಾಗಾಗಿ ನಾವು ಈಗ ಕಥೆಗೆ ಉಪಕ್ರಮಿಸೋಣ ಎಂಟನೇ ಅಧ್ಯಾಯ ವಿದ್ಯೇಶ್ವರ ಸಂಹಿತೆಯಲ್ಲಿ ಶಿವಪುರಾಣದ ಇದರಲ್ಲಿ ಮುಖ್ಯವಾಗಿ ಭೈರವನ ಉತ್ಪತ್ತಿ ಆಗ್ತದೆ ಶಿವನ ಆಜ್ಞೆಯ ಪ್ರಕಾರವಾಗಿ ಅಂದ್ರೆ ಬ್ರಹ್ಮ ಸುಳ್ಳು ಸಾಕ್ಷಿ ಹೇಳಿಸ್ತಾನೆ ಕೇತಕಿ ಪುಷ್ಪದ ಮೂಲಕ ನಾನು ನೋಡಿದ್ದೇನೆ ಅಂತೇಳಿ ಯಾವುದನ್ನು ಈ ಜ್ಯೋತಿರ್ಲಿಂಗವನ್ನು ಮೇಲೆ ಅದರ ಮೇಲ್ಭಾಗವನ್ನು ನೋಡಿದ್ದೇನೆ ಅಂತೇಳಿ ವಿಷ್ಣುವಿನ ಹತ್ರ ಹೇಳ್ತಾನೆ ನಾನು ಹೇಳ್ತಾನೆ ಆ ಕೇತಕಿ ಪುಷ್ಪದ ಮೂಲಕ ಸುಳ್ಳು ಸಾಕ್ಷಿಯು ಹೇಳಿಸ್ತಾನೆ ಆವಾಗ ಕೋಪಗೊಂಡಂತಹ ಶಿವ ಅವನ ಕೋಪದಿಂದ ಹುಟ್ಟಿದಂಥ ಭೈರವ ಭೈರವ ಬ್ರಹ್ಮನನ್ನು ಕೊಲ್ಲಿ ಬರ್ತಾನೆ ಆಗ ವಿಷ್ಣು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮ ಶಿವನು ಅವನು ಅವನ ಪ್ರಾರ್ಥನೆಗೆ ಬೆಲೆ ಕೊಟ್ಟು ಬ್ರಹ್ಮನಿಯನ್ನು ವಧೆ ಮಾಡದೆ ಅವನಿಗೆ ಯಜ್ಞದಲ್ಲಿ ಮಾತ್ರ ಹ್ಞೂ ಬ್ರಹ್ಮತ್ವ ಅಂತೇಳಿ ಬ್ರಹ್ಮನಿಗೆ ಒಂದು ಸ್ಥಾನ ಉಳಿದ ದೇವಾಲಯಾದಿಗಳಲ್ಲಿ ಪೂಜಾದಿಗಳಲ್ಲಿ ಅವನಿಗೆ ಯಾವುದೇ ಸ್ಥಾನ ಇಲ್ಲ ಅಂಥೇಳಿ ಅವನಿಗೆ ಶಾಪ ಕೊಡ್ತಾನೆ ಆಮೇಲೆ ಕೇತಕಿ ಪುಷ್ಪಕ್ಕೂ ಕೂಡ ಶಾಪವನ್ನು ಮತ್ತು ಪ್ರತಿಶಾಪತ್ವ ಅನುಗ್ರಹ ಎರಡನ್ನು ಕೂಡ ಮಾಡ್ತಾನೆ ಅಂತಕ್ಕಂಥ ಇದರ ಕಥಾವಸ್ತು ಎಂಟನೇದು ಅಧ್ಯಾಯ ಈಗ ನಾವು ಅದನ್ನು ಒಂದೊಂದಾಗಿ ಶ್ಲೋಕ ರೂಪದಲ್ಲಿ ಮತ್ತು ಅರ್ಥದ ಶ್ಲೋಕದ ಅರ್ಥ ವ್ಯಾಖ್ಯಾನವನ್ನು ಮಾಡ್ತಾ ಹೋಗೋಣ ಚಿಂತನೆ ಮಾಡ್ತಾ ಶ್ರೀ ಓನ್ನಮ ಶಿವಾಯ ಅಥ ಶ್ರೀ ಶಿವಮಹಾಪುರಾಣಿ ವಿದ್ಯೇಶ್ವರ ಸಂಹಿತಾಯಂ ಅಷ್ಟಮೋಧ್ಯಾಯ ನಂದಿಕೇಶ್ವರ ಉವಾಚ स सज्जाथ महादेवपुरुषं कंचिद्भुत भैरवाख्यम भ्रुवोर्मद्यात् सया। जिघांसया नंदर हेतने शिवगणन नंदिकेश्वर ब्रह्मन दर्पन नाशम केलिस ब्रह्मन अहंकार मदव ಇಳಿಸಲಿಕ್ಕಾಗಿ ಬ್ರಹ್ಮ ದರ್ಪ ಜಿಗಾಂಸಯ ಜಿಗಾಂಸ ಹಂತಿ ಹನನ ಇಲ್ಲವಾಗಿಸುವಂಥದ್ದು ನಾಶ ಮಾಡುವಂಥದ್ದು ಬ್ರಹ್ಮನ ದರ್ಪವನ್ನು ಬ್ರಹ್ಮನನ್ನೇ ಅಂತೇಳಿ ಅಲ್ಲ ಬ್ರಹ್ಮನ ಅಹಂಕಾರವನ್ನು ಇಳಿಸ್ಲಿಕ್ಕೆ ಮಹಾದೇವ ಈ ದೇವದೇವನಾದ ಮಹಾದೇವನಾದ ಸದಾಶಿವನು ಕಂಚಿತ್ ಅದ್ಭುತ ಪುರುಷಂ ಅಥವಾ ಬಳಿಕ ಹಾಂ ಬ್ರಹ್ಮನ ದರ್ಪೋ ನಿಲ್ಲಿಸಲಿಕ್ಕಾಗಿ ಮಹಾದೇವನು ಒಬ್ಬ ಯಾವನೊಬ್ಬ ಅದ್ಭುತವಾದ ಪುರುಷನನ್ನು ಎಂತಹ ಪುರುಷ ಯಾರೋ ಭೈರವಾಕ್ಯಂ ಭೈರವನೆಂಬ ಹೆಸರನ್ನು ಹಾಂ ಒಬ್ಬ ಒಂದು ಶಕ್ತಿಯನ್ನು ಪುರುಷನನ್ನು ಭ್ರುವೋರ್ ಮಧ್ಯ ತನ್ನ ಭ್ರೂಮಧ್ಯದಿಂದ ಎರಡು ಹೂಬುಗಳ ಕಣ್ಣಿನ ಹೂಬುಗಳ ಮಧ್ಯದ ಜಾಗ ಭ್ರುವೋರ್ ಮಧ್ಯ ಭ್ರೂಮಧ್ಯ ಅಂತ ಹೇಳ್ತೇವೆ ಹಾಂ ಆಜ್ಞಾಚಕ್ರದ ಭಾಗ ಅದು ನಮ್ಮ ಯೋ ಶರೀರದಲ್ಲಿ ಷಟ್ ಚಕ್ರಗಳು ತಮಗೆಲ್ಲ ಗೊತ್ತು ಮೂಲಾಧಾರ ಅಂದರೆ ಗುದ್ದದ್ವಾರ ಮತ್ತು ಜ್ಞಾನನೇಂದ್ರಗಳ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು ಮೂಲಾಧಾರ ಸ್ವಾದಿಷ್ಠಾನ ಅಂತೇಳಿದರೆ ನಾಭಿ ಚಕ್ರ ಅಂತ ಹೇಳ್ತೇವೆ ಅದು ಗುಹ್ಯ ಚಕ್ರ ಇದು ನಾಭಿಚಕ್ರ ಯಾವುದು ಸ್ವಾದಿಷ್ಠಾನ ಇದು ಹೊಕ್ಕೋಳಿನ ಹತ್ರ ಮಣಿಪುರ ಆಮೇಲೆ ಅನಾಹತ ವಿಶುದ್ಧ ಕಂಠದಲ್ಲಿ ಆಜ್ಞಾ ಅಂಥೇಳಿ ಭ್ರೂಮಧ್ಯದಲ್ಲಿ ಆಮೇಲೆ ಸಹಸ್ರಾರ ಶಿರೋ ಮಧ್ಯದಲ್ಲಿ ಮೇಲ್ಭಾಗದಲ್ಲಿ ಈ ರೀತಿ ಸಪ್ತಚಕ್ರಗಳು ಬರ್ತದೆ ಯೋಗದಲ್ಲಿ ಯೋಗಶಾಸ್ತ್ರದಲ್ಲಿ ಮೂಲಾಧಾರ ಸ್ವಾದಿಷ್ಠಾನ ಅಂತ ಹೇಳಿದರೆ ಅದೇ ಹೊಕ್ಕಳದು ನಾಭಿಯಿಂದ ಸ್ವಲ್ಪ ಕೆಳಗಡೆ ನಾಭಿ ಪ್ರದೇಶದಲ್ಲಿ ಮಣಿಪುರ ಬರ್ತದೆ ಆಮೇಲೆ ಅನಾಹತ ಅಂದರೆ ಎದೆ ಪ್ರದೇಶದಲ್ಲಿ ಬರ್ತದೆ ಹೃದಯದಲ್ಲಿ ಅನಾಹತ ನಾದ ಆಮೇಲೆ ಅನಾಹತನಾದ ಓಂಕಾರ ಆಹತ ಕಂಪನ ಇಲ್ಲದೆ ಉಂಟಾಗುವಂಥ ಶಬ್ದ ವೈಜ್ಞಾನಿಕವಾಗಿ ಶಬ್ದವು ಕಂಪನದಿಂದ ಸೃಷ್ಟಿಯಾಗ್ತದೆ ಅಂತೇಳಿ ಹೇಳ್ತಾರೆ ಆದರೆ ಅನಾಹತನಾದ ಅಂದರೆ ಅನ್ನೋದು ಪ್ರಾಣವ ಓಂಕಾರ ಹಾಗೆ ಇದು ಅನಾಹತ ಚಕ್ರ ಅಂದರೆ ಹೃದಯ ಚಕ್ರ ನಾಭಿ ಚಕ್ರ ಅಂದರೆ ಮಣಿಪುರ ಅದರಿಂದ ಕೆಳಗಡೆ ಸ್ವಾಧಿಷ್ಠಾನ ಇದೆ ಅಥವಾ ಗುಹೆಯ ಚಕ್ರ ಅಂತೇಳಿ ಹೇಳ್ಬೋದು ಅದರಿಂದ ಕೆಳಗಡೆ ಮೂಲಾಧಾರ ಇದೆ ಇದು ಗುಧ ಚಕ್ರ ಅಂತೇಳಿ ಹೇಳ್ಬೋದು ಅಂದರೆ ಗುಧದ್ವಾರ ಮತ್ತು ಈ ಗುಹೆಯ ಸ್ಥಾನ ಏನಿದೆ ಲಿಂಗ ಲಿಂಗ ಅದರ ಮಧ್ಯದಲ್ಲಿ ಇರತಕ್ಕಂಥದ್ದು ಮೂಲಾಧಾರ ಮೂಲಾಧಾರ ಗಣಪತಿಯ ಸ್ಥಾನ ಅಂತಲೇ ಹೇಳ್ತಾರೆ ಅಂದರೆ ಸರ್ವ ವಿಘ್ನಗಳ ನಿವಾರಣೆ ಅಲ್ಲಿಂದಲೇ ಆಗಬೇಕು ಆಮೇಲೆ ಯೋಗ ಸಾಧನೆ ಮೇಲಕ್ಕೆ ಇರ್ತದೆ ಈ ಚಕ್ರಗಳ ಮೂಲಕವಾಗಿ ಕುಂಡಲಿನಿ ಹೇಳಿರುವಂಥದ್ದು ಮೇಲಕ್ಕೆ ಹೀಗೆ ಈಗ ನಾವು ಹೇಳುವಂಥದ್ದು ಇಲ್ಲಿ ಆಜ್ಞಾಚಕ್ರದ ಭಾಗ ಭ್ರೂಮಧ್ಯ ಅಲ್ಲಿಂದ ಉತ್ಪನ್ನ ಆಗ್ತಾನೆ ಭ ಉತ್ಪತ್ತಿ ಮಾಡ್ತಾನೆ ಸದಾಶಿವ ಸವ ಈತದ ಪ್ರಣಮ್ಯ ಶಿವಮಂಗಣಿ ಕಂ ಕಾರ್ಯ ಕರವ್ಯತ್ರ ಶೀಘ್ರಮಜ್ಞಾಪ್ರಭೂ ಆಗ ಸಹ ವೈ ತದಾ ತತ್ರ ಅಲ್ಲಿ ಆ ಕೂಡಲೇ ಪತಿ ಪ್ರಣಮ್ಯ ಶಿವಂ ಅಂಗಣಿ ಅಲ್ಲಿ ಆ ಭಾಗದಲ್ಲಿ ಅಂಗಣದಲ್ಲಿ ಎಲ್ಲಿ ಸಶ್ ಇದು ಆಯಿತು ಆರು ರಣಾಂಗಣದಲ್ಲಿ ಯುದ್ಧರಂಗದಲ್ಲಿ ತನ್ನ ಸೃಷ್ಟಿ ಮಾಡಿದಂತಹ ಒಡೆಯನಾದಂತಹ ಪ್ರಭುವಾದಂಥ ವಂದಿಸಿ ಪ್ರಣಮ್ ಪ್ರಣಾಮ ಮಾಡಿ ಅವನಿಗೆ ಕಂ ಕಾರ್ಯ ಕರವಿ ಅತ್ರ ಇಲ್ಲಿ ನಾನೇನು ಮಾಡಲಿ ಶೀಘ್ರಂ ಆಜ್ಞಾಪ ಪ್ರಭೋ ಅಲೈ ಪ್ರಭುವೆ ಅಯ್ಯಾ ಪ್ರಭುವೆ ಓ ಪ್ರಭುವೆ ಹ್ಞೂ ಒಡೇನೆ ಆಜ್ಞಾಪಿಸಿ ಬೇಗನೆ ಆಜ್ಞೆ ಮಾಡು ನಾನೇನು ಮಾಡಬೇಕು ಇಲ್ಲಿ ಅಂತೇಳಿ ಕೇಳ್ತಾನೆ ಭೈರವ ಶಿವನ ಶಿವಗಣ ಭೈರವ ವತ್ಸಯೋಯಂ ವಿಧಿ ಸಾಕ್ಷಾತ್ ಜಗತಾಧ್ಯ ದೈವತಂ ವತ್ಸ ಯೋ ಅಂ ವಿಧಿ ಸಾಕ್ಷಾತ್ ಜಗತೈವತ ನೂನಮರ್ಚಯ ಖಡ್ಗೇನ ತಿಗ್್ಮೇನ ಜವಸರೇಳಿ ಇಲ್ಲಿ ಏನು ತಮಾಷೆ ರೂಪದಲ್ಲಿ ಹೇಳ್ತಾನೆ ವ್ಯಂಗ್ಯವಾಗಿ ಶಿವ ಅಂದರೆ ವತ್ಸ ಎಲೆ ಮಗನೆ ಅಯಂ ವಿಧಿ ಈ ವಿಧಿಯು ಸಾಕ್ಷಾತ್ ಅದು ನಿನ್ನ ಎದುರಿಗೆ ಇರತಕ್ಕಂಥ ಈ ವಿಧಿ ಇದ್ದ ಬ್ರಹ್ಮ ಜಗತಾಮ್ ಆದ್ಯ ದೈವತಂ ಇವನು ಜಗತ್ತಿಗೆಯೇ ಮೊದಲ ದೇವರು ಹ್ಞೂ ಸೃಷ್ಟಿಕರ್ತ ಹಾಗಾಗಿ ನೂನಂ ಅರ್ಚಯ ನೂನಂ ಅರ್ಚಯ ಇವನನ್ನು ಅರ್ಚಿಸು ಖಂಡಿತವಾಗಿ ಕೂಡ ಹೇಗೆ ಖಡ್ಗೇನು ಹ್ಞೂ ಕತ್ತಿಯಿಂದ ಅವನಿಗೆ ಪೂಜೆ ಮಾಡು ಹ್ಞೂ ತಿಗ್ಮೇನ ಜವಸಾ ಪರ ಹ್ಞೂ ಹರಿತವಾದ ತಿಗ್ಮ ಅಂದರೆ ಹರಿತ ಹರಿತವಾದ ಕತ್ತಿಯಿಂದ ಜವಸ ವೇಗವಾಗಿ ಜವ ಅಂದರೆ ವೇಗ ಅತ್ಯಂತ ವೇಗವಾಗಿ ಕೂಡಲೇ ಅಂಥೇಳಿ ಪರಂ ಹ್ಞೂ ಅವನನ್ನು ಕತ್ತರಿಸು ಅಂಥೇಳಿ ಶ್ರೇಷ್ಠವಾದ ಹರಿತವಾದ ಕತ್ತಿಯಿಂದ ಹ್ಞೂ ಮೂಲಕ ಅವನನ್ನು ಅರ್ಚನೆ ಮಾಡು ಮೊದಲ ದೇವರು ಇವ ಹೇಳ್ತಾನೆ ಶಿವ ಅಷ್ಟು ಹೇಳಿದ್ದೆ ತಡಾಗ ಭೈರವ ಏನು ಮಾಡ್ತಾನೆ ಸ ವೈ ಗೃಹ ಕೇಶಂ ತತ್ ಪಂಚಮ ದೃಪ್ತಮಸತ್ಯಷಣಿ ಛಿತ್ ಶಿರೋಹ್ಯ ನಿಹಂತ ಮುದ್ಯತ ಪ್ರಕಂಪಯನ್ ಖಡ್ಗಮತಿ ಸ್ಫುಟಂ ಕರೈ ಆ ಕೂಡಲೇ ಭೈರವ ಏನು ಮಾಡ್ತಾನೆ ಗೃಹೀತ್ ಏಕೇಣ ಕೇಶಮಂನ ಕೂದಲನ ಜುಟ್ಟನ ಬ್ರಹ್ಮನ ಕೂದಲನ್ನು ಒಂದು ಕೈಯಿಂದ ಹಿಡಿದು ಎಡಗೈಯಿಂದ ಹಿಡಿದು ತತ್ ಪಂಚಮಂ ದೃಪ್ತಮ ಅಸತ್ಯಭಾಷಣಂ ಈ ಅಸತ್ಯವನ್ನು ಸುಳ್ಳನ್ನು ಮಿಥ್ಯೆಯನ್ನು ಹೇಳಿದಂಥ ಐದನೇ ತಲೆ ಏನಿದೆ ಬ್ರಹ್ಮನದ್ದು ಅದರ ಅದನ್ನು ಹ್ಞೂ ಕತ್ತರಿಸಬೇಕು ಅಂತೇಳಿ ತೊಡಗ್ತಾನೆ ಪ್ರಕಂಪಯನ್ ಖಡ್ಗಮ್ ಸ್ಫುಟಂ ಕರೈಹಿ ಬಲಗೈಯಲ್ಲಿ ಹ್ಞೂ ಹರಿ ನಡುಗಿಸುತ್ತ ಕಂಪಿಸುತ್ತ ಕಂಪಿಸುತ್ತಾ ಎಡಗೈಯಲ್ಲಿ ಬ್ರಹ್ಮನ ಶಿರವನ್ನು ಹಿಡಿದು ಐದನೇ ಶಿರವನ್ನು ಕತ್ತರಿಸಲಿಕ್ಕೆ ಅಂತ ಹೊರಡ್ತಾನೆ ಪಿತಾ ತವೋತ್ಸೃಷ್ಟ ವಿಭೂಷಣಾ ಅಂಬರಸ್ರಗುತ್ತರೀಯಾಮಲಕೇಶ ಸಂಹತಿ ಪ್ರವಾತರಂಭೇವೇವ ಚಂಚಲ ಪಪಾತವೈ ಭೈರವ ಪಾದ ಪಂಕಜೇ ಆಗ ಈ ಬ್ರಹ್ಮ ಪಿತಾ ನಿನ್ನ ತಂದೆ ಅಂತೇಳಿ ಸನತ್ ಕುಮಾರನಿಗೆ ಇಲ್ಲಿ ಹೇಳುವಂಥದ್ದು ನಂದಿಕೇಶ್ವರ ಪಿತಾ ತವ ಪಿತಾ ನಿನ್ನ ತಂದೆ ಯಾರು ಬ್ರಹ್ಮ ಸನತ್ ಕುಮಾರನ ತಂದೆ ಸನಕ ಸನಂದನ ಸನಾತನ ಸನತ್ ಕುಮಾರ ಮಾನಸ ಈ ಸನತ್ ಕುಮಾರನಿಗೆ ಹೇಳ್ತಾನೆ ನಿನ್ನ ತಂದೆ ಆಗ ಏನು ಮಾಡಿದ್ರು ಏನು ಮಾಡಿದರು ತವ ಉತ್ಕೃಷ್ಟ ವಿಭೂಷಣ್ ತವ ಪಿತಾ ನಿನ್ನ ಪಿ ತಂದೆಯು ಉತ್ಕೃಷ್ಟ ಉತ್ಸೃಷ್ಟ ತವ ಉತ್ಸೃಷ್ಟ ಅಂದರೆ ಉತ್ಸೃಷ್ಟ ವಿಭೂಷಣಾಂಬರ ಸೃಗುತ್ತರೀಯಾಮಲ ಕೇಶ ಸಂಹತಿ ಅಂದರೆ ನಿನ್ನ ತಂದೆಯ ಅಲಂಕಾರವಾದಂತಹ ಅತ್ಯಂತ ಶ್ರೇಷ್ಠವಾದ ಅಲಂಕಾರವಾದಂತಹ ಬಟ್ಟೆ ಹಾರ ಮುಂತಾದ ಅದುಗಳೆಲ್ಲ ಬಿತ್ತಂತೆ ಕೆಳಗಡೆ ಬಿತ್ತು ಯಾರು ಸನತ್ಕುಮಾರನ ತಂದೆಯಾದ ಬ್ರಹ್ಮನ ಆಭರಣಗಳೆಲ್ಲ ಕೇಶ ಸಂಹತಿ ಪ್ರವಾತರಂಭೇವ ಲತೆಯವ ಚಂಚಲ ಪಪಾತ ಪ್ರವತರಂಭೇವ ಹ್ಞೂ ಲತೆ ಕೇಶ ಸಂಹತಿ ಭೈರವನ್ನು ಹಿಡಿತದಿಂದ ತಲೆ ಕೂದಲು ಕೂಡ ಕೆದರಿ ಬಿಚ್ಚಿ ಹೋಯಿತು ಕಟ್ಟಿದ್ದು ಆಗ ಈ ಬ್ರಹ್ಮ ಪ್ರವಾತ ಅಂದರೆ ಚಂಡವಾತ ಹ್ಞೂ ಬಿರುಗಾಳಿಗೆ ಸಿಕ್ಕಿದಂತಹ ರಂಭಾ ಫಲ ಅಂದರೆ ನಿಮಗೆ ಗೊತ್ತು ಹಾಗೆ ರಂಭಾ ಅಂತ ಹೇಳಿದರೆ ಬಾಳೆ ಗಿಡ ರಂಭಾಫಲ ಅಂದರೆ ಬಾಳೆಹಣ್ಣು ಪ್ರವಾತ ರಂಭಾ ಇವ ಲತೆಯುವ ಚಂಚಲ ಹ್ಞೂ ಗಾಳಿಗೆ ಸಿಕ್ಕಿದಂತಹ ತರಗೆಲೆಯ ಹಾಗೆ ಲತಾ ಅಂದರೆ ಎಲೆ ಅದ ಬಳ್ಳಿ ಅಥವಾ ರಂಭಾಯು ಅಂದರೆ ಬಾಳೆಯ ಹಾಗೆ ಹ್ಞೂ ಬಳ್ಳಿಯ ಹಾಗೆ ಅಂದರೆ ಅತ್ಯಂತ ದುರ್ಬಲವಾದಂಥದ್ದು ಹೇಗೆ ಬಿರುಗಾಳಿಗೆ ಸಿಲುಕಿ ನಜ್ಜು ಇದು ಬಿದ್ದು ಹೋಗ್ತದೋ ಆ ರೀತಿಯಲ್ಲಿ ನಡುಗುತ್ತಾ ಚಂಚಲ ಚಲಿಸುತ್ತಾ ನಡುಗುತ್ತಾ ಪಪಾತ ಬಿಳ್ತಾನೆ ಇಲ್ಲಿಗೆ ಬ್ರಹ್ಮ ಬ್ರಹ್ಮ ಬೀಳ್ತಾನೆ ಭೈರವಪಾದ ಪಂಕಜೆ ಭೈರವನ ಕಾಲುಗಳ ಮೇಲೆ ಬೀಳ್ತಾನೆ ಬ್ರಹ್ಮ ತಾವದ್ವಿಧಿನ್ ತ ದಿ ದೃಕ್ಷುರಚ್ಯುತಃ ಕೃಪುರಸ್ಮತ್ ಪ್ರತಿಪಾದ ಪಲ್ಲವಂ ನಿಷಿಚ್ಯ ಬಾಷ್ಮ್ ನಿಶಿ ನಿಷಿಚ್ಯ ಯಥಾ ಶಿಶುಸ್ವಂ ಪಿತರಂ ಕಲಾಕ್ಷರಂ ಆಗ ವಿಷ್ಣು ಆ ರೀತಿಯಾದ ಬ್ರಹ್ಮನನ್ನು ನೋಡಿ ತಾವತ್ ವಿಧಿಂ ತಾತ ಮಗುವೇ ಮಗನೇ ಅಂತ ಸನತ್ ಕುಮಾರನಿಗೆ ನಂದಿಕೇಶ್ವರ ಹೇಳುವಂಥದ್ದು ತಾತ ಅಂತ ಹೇಳಿದರೆ ಅಪ್ಪ ಅಂತಲೂ ಆಗ್ತದೆ ಮಗ ಅಂತಲೂ ಆಗ್ತದೆ ಸಂಸ್ಕೃತದ ವೈಶಿಷ್ಟ್ಯ ತಾವದ್ ವಿಧಿಂ ಅದು ಸಾಂದರ್ಭಿಕವಾಗಿ ನಾವು ತಗೊಳ್ಬೇಕಲ್ಲಿ ಅರ್ಥವನ್ನು ಆಗ ನಾವು ಹೇಳಿದ ಹಾಗೆ ಸಾಂದರ್ಭಿಕ ಅಂತೇಳಿ ಇಲ್ಲಿ ಕೊಡೆಯಲ್ಲ ಸಾಂದರ್ಭಿಕ ಸಂದರ್ಭವನ್ನು ನೋಡಿ ಶಬ್ದಾರ್ಥ ನಾನಾರ್ಥ ಶಬ್ದನ್ಯಾಸ ಶ್ಲೇಷ ಅಂತ ಶ್ಲೇಷಾಲಂಕಾರದಲ್ಲಿ ಅಂತೇಳಿ ಹೇಳ್ತಾರೆ ಹಾಂ ಒಂದು ನಾನಾ ಅರ್ಥ ಕೊಡತಕ್ಕಂತಹ ಶಬ್ದಗಳ ವಿನ್ಯಾಸ ಮಾಡಿದರೆ ಹ್ಞೂ ಮಾಘೇ ಮೇಘೆ ವಯಂ ಗತಃ ಅಂಥೇಳಿ ಅಂದರೆ ಅದರ ಅರ್ಥ ಏನು ಅಂತೇಳಿದರೆ ಹಾಂ ಮಾಘ ಮಾಸದಲ್ಲಿ ಮೇಘ ಮಧ್ಯದಲ್ಲಿ ಮೋಡಗಳ ಮಧ್ಯದಲ್ಲಿ ಗತಂ ವಯ ವಯ ಅಂದರೆ ಪಕ್ಷಿಗಳಂತಕ್ಕಂಥ ಅರ್ಥ ಇದೆ ಪಕ್ಷಿಗಳು ಹಾರಿ ಹೋದವು ಅಂಥೇಳಿ ಒಂದು ಅರ್ಥ ಇನ್ನೊಂದು ಮಾಘ ಕಾವ್ಯದಲ್ಲಿ ಮಾಘ ಅನ್ನತಕ್ಕಂಥ ಕವಿ ಪ್ರಸಿದ್ಧನಾದ ಅವನ ಮೇಘದೂತ ಕಾವ್ಯದಲ್ಲಿ ಹಾಂ ಮಾಘೇ ಮೇಘೆ ಮೇಘದೂತ ಕಾಳಿದಾಸನದ್ದು ಮಾಘ ಕವಿ ಬರೆದಂತಹ ಕಾವ್ಯ ಮತ್ತು ಮೇಘದೂತ ಅಂದರೆ ಕಾಳಿದಾಸನ ಮೇಘದೂತ ಈ ಇವೆರಡನ್ನ ಅಧ್ಯಯನ ಮಾಡ್ತಾ ಮಾಘೇ ಮೇಘೆ ಮೇಘದೂತ ಅನ್ನತಕ್ಕಂಥ ಒಂದು ಖಂಡಕಾವ್ಯ ಅದು ಮಹಾಕಾವ್ಯ ಖಂಡಕಾವ್ಯ ರೂಪಕಗಳು ಹೀಗೆಲ್ಲ ಬರ್ತದೆ ಬೇರೆ ಬೇರೆ ಗತಂ ವಯ ಅಂದರೆ ವಯಸ್ಸು ಆಯುಷ್ಯವೇ ಮುಗಿದೋಯ್ತು ಅಂತೇಳಿ ಮಾಘನ ಸಾಹಿತ್ಯ ಮತ್ತು ಮೇಘದೂತ ಮುಂತಾದವುಗಳನ್ನು ಓದುತ್ತಾ ಓದುತ್ತಾ ಆಯುಷ್ಯ ಮುಗಿದೋಯಿತು ಹಾಗೆ ನನ್ನ ಅರ್ಥ ಹ್ಞೂ ಹಾಗೆ ಇಲ್ಲಿಗೆ ತಾತ ಅಂತ ಮಗುವೆ ಅಂತೇಳಿ ಹೇಳುವಂಥದ್ದು ಮಗನೇ ಅಂಥೇಳಿ ನಂದಿಕೇಶ್ವರ್ ಹೇಳ್ತಾನೆ ಸನತ್ ಕುಮಾರ್ನ ತಾವತ್ ವಿಧಿಂ ದೃಕ್ಷು ಅಚ್ಯುತ ಅಚ್ಯುತನು ವಿಷ್ಣುವು ಈ ರೀತಿಯಾದಂತಹ ಬ್ರಹ್ಮನ ಪರಿಸ್ಥಿತಿಯನ್ನು ನೋಡಿ ಕೃಪಾಲುಹು ಅಸ್ಮತ್ ಪ್ರತಿಪಾದ ಪಲ್ಲವಂ ಹ್ಞೂ ಶಂಕರನ ಕಾಲುಗಳನ್ನು ಕಣ್ಣೀರುಗಳಿಂದ ತೊಳೆದು ನಮಸ್ಕರಿಸಿ ಅಂಜಲಿಬದ್ಧನಾಗಿ ಅಂದರೆ ನಿಷಿಚ್ಯ ಬಾಷ್ ಬಾಷ್ಪೈ ಅವಧತ್ ಕೃತಾಂಜಲಿ ಆಮೇಲೆ ಕೈ ಮುಗಿದು ಹೇಳ್ತಾನೆ ಯಾರಿಗೆ ಕೃಪಾಲು ಆದಂತಹ ಶಿವನಲ್ಲಿ ಹೇಳ್ತಾನೆ ಯಥಾ ಶಿಶು ಸ್ವಂ ಪಿತರಂ ಕಲಾಕ್ಷರಂ ಹೇಗೆ ಶಿಶು ತನ್ನ ತಂದೆಯ ಹತ್ರ ಹೇಳ್ತಾನು ಅದೇ ರೀತಿಯಲ್ಲಿ ತೊದಲು ನುಡಿಯಿಂದ ಶಿಶು ಹೇಳಿದಾಗೆ ಈಶ್ವರನ ಕುರಿತು ಹೀಗೆ ಹೇಳ್ತಾನಂತ ಹ್ಞೂ ಕಲಾ ಅಕ್ಷರ ಅಂದರೆ ತೊದಲು ಅಂತ ಹೇಳಿದ್ದು ಅಂದರೆ ಅಲ್ಲಿ ನಿಜವಾದ ಸ್ಪಷ್ಟವಾದ ಅಕ್ಷರ ಇಲ್ಲ ಕಲಾಕ್ಷರ ಕಲೆ ಅಂತ ಹೇಳಿದರೆ ಅಲ್ಲಿ ಅದು ನಾವು ಅದರ ಅರ್ಥವನ್ನು ನಾವು ಕಾಣಬೇಕು ಉದಾಹರಣೆಗೆ ಒಬ್ಬರು ಶ್ರೇಷ್ಠ ಕಲಾವಿದರು ಚಿತ್ರ ಬಿಡಿಸಿರ್ತಾರೆ ಕೆಲವು ಏನು ಹೇಳ್ತಾರೆ ಅದರ ಕೆಳಗಡೆ ಹೆಸರು ಬರೀಬೇಕು ಹೇಳ್ತಾರೆ ಚಿತ್ರ ಗೊತ್ತಾಗೋದಿಲ್ಲ ಹೆಸರು ಬರೆದ್ರೆ ಮಾತ್ರ ಗೊತ್ತಾಗ್ತದೆ ಅದು ಯಾಕೆ ಅಂತ ಹೇಳಿದರೆ ನಾವು ಅದರೊಳ ಆ ರಚನಾ ಕಲಾವಿದನ ರಚನೆ ಮಾಡಿದಂಥ ಕಲಾವಿದನ ಒಳಗೆ ಹೋಗಿ ನೋಡಬೇಕಾಗ್ತದೆ ಹೀಗೆ ನಾವು ಋಷಿ ದೃಷ್ಟಿ ಅಂತೇಳಿದರೆ ಈಗ ಒಬ್ಬ ಕವಿ ಏನೋ ಒಂದು ಕಾವ್ಯ ಬರೆದಿರ್ತಾನೆ ಅದರ ಅಂತರಾರ್ಥ ಗೊತ್ತಾಗಬೇಕಿದ್ದರೆ ಆ ಕವಿ ಅನುಗ್ರಹ ನಮಗೆ ಬೇಕಾಗ್ತದೆ ಅಥವಾ ಕವಿಯ ಸ್ಥಾನದಲ್ಲಿ ನಾವು ಇರಬೇಕಾಗ್ತದೆ ಆ ಸ್ಥಾನದಲ್ಲಿ ನಾವಿದ್ದು ನೋಡಿದಾಗ ಆಲೋಚಿಸಿದಾಗ ಅದೇನು ಅಂತ ಅರ್ಥ ಆಗ್ತದೆ ಆ ಚಿತ್ರ ಕಲಾಕೃತಿ ಅಥವಾ ಸಾಹಿತ್ಯ ಅದೇ ರೀತಿಯಲ್ಲಿ ಇಲ್ಲಿ ಕಲಾಕ್ಷರ ಅಂತೇಳಿ ಹೇಳಿದರೆ ಶಿಶುವಾಗಿ ಶಿಶುವಾಗಿ ಯಾವ ರೀತಿ ಹೇಳಬಹುದು ಹ್ಞೂ ಅಂದರೆ ಅದು ಮೇಲ್ಮ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ ಆದರೆ ಯಥಾರ್ಥ ಅಂತರಂಗ ನಿಜವಾಗಿ ತಾಯಿಗೆ ತೊದಳನುಡಿಯಲ್ಲಿ ಅಥವಾ ಮಗು ಹತ್ರ ಕೂಡ ಗೊತ್ತಾಗುತ್ತೆ ಮಗುಗೇನು ಬೇಕು ಏನು ಬೇಡ ಅಂತ ಹೇಳಿ ಹಾಗೆ ಯಥಾರ್ಥ ಏನು ಅಂತೇಳಿ ಹೇಳುವಂಥದ್ದು ನೇರವಾಗಿ ಗೊತ್ತಾಗದಿದ್ದರೂ ಪರೋಕ್ಷವಾಗಿ ಗೊತ್ತಾಗುವಂಥದ್ದು ಅದು ತೊದಳನುಡಿ ಶಿಶು ಹಾಗೆ ಕಲಾಕ್ಷರ ಕಲೆ ಅಂತೇಳಿದರೆ ನೇರವಾದಂಥದ್ದಲ್ಲ ಅಪ್ ಪರೋಕ್ಷವಾದಂಥದ್ದು ಅಂತೇಳಿ ಹ್ಞೂ ಈಗ ಉದಾಹರಣೆಗೆ ನಾದ ಉಪಾಸ ನಾದ ಒಂದು ಕಲೆ ಸಂಗೀತದ ಮೂಲಕ ಭ ಭಗವಂತರನ್ನು ಕಾಣ್ಬೋದು ಅಂತ ಹೇಳಿದರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಲ್ಲ ಅದು ಅದರಲ್ಲೇ ಸಾಧನೆ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ತನ್ಮೈತಿ ಬಂದು ಆಮೇಲೆ ಸಮಾಧಿ ಸ್ಥಿತಿ ಸಿದ್ಧಿಸುವಂಥದ್ದು ನಾದ ಸಮಾಧಿ ಹಾಗೆಯೇ ನಾದ ಬ್ರಹ್ಮನ ಸಿದ್ಧಿಯಾಗುವಂಥದ್ದು ಹಾಗೆ ಇಲ್ಲಿ ಕಲಾಕ್ಷರ ಅಂತ ಹೇಳಿದರೆ ಹಾಗೆ ತೊದಲು ನುಡಿ ಇಲ್ಲಿ ಹೇಳ್ತಾನೆ ವಿಷ್ಣು ಶಿವನ ಹತ್ರ ಚ ತ್ಯ ಪ್ರಯತ್ನ ಪುರಾಹಿ ದತ್ತ ಯದಸ ಪಂಚಾನನ ಮೀಶಿಹ್ನ ತಸ್ ಕ್ಷಮಸ್ವ ಅಧ್ಯಮನು ತಸ್ ಕ್ಷಮಸ್ವ ಅದ್ಯ ಆಧ್ಯ ಅನುಗ್ರಹ ಅರ್ಹಂ ಆಧ್ಯಮೊದಲಿನ ದೇವರಾದಂಥ ಬ್ರಹ್ಮನನ್ನ ಸೃಷ್ಟಿಕರ್ತನಾ ಪಿತ್ತಮಹನಾಥ ಬ್ರಹ್ಮನನ್ನ ಕ್ಷಮಸ್ವ ಕ್ಷಮಿಸು ಅನುಗ್ರಹಾರ್ಹಂ ಅನುಗ್ರಹಕ್ಕೆ ಅರ್ಹನಾಥವನನ್ನು ಶಾಪ ಕೊಡಬೇಡ ಅನುಗ್ರಹಿಸು ಅಂತೇಳು ಅವನನ್ನು ನಾಶ ಮಾಡಬೇಡ ಕುರುಪ್ರಸಾದಂ ಪ್ರಸಾದಂ ಹ್ಯಮುಷ್ಮಯಿ ಹ್ಞೂ ಪ್ರಸನ್ನನಾಗು ಪ್ರಸಾದವನ್ನು ಕೊಡು ಹ್ಞೂ ಅಂತೇಳಿದರೆ ಪ್ರಸನ್ನನಾಗುವಂತೇಳಿ ದೇವರ ಪ್ರಸಾದ ಅಂತ ಹೇಳಿದರೆ ಅದೇ ಪ್ರಸನ್ನತೆ ಹೀಗೆ ದೇವರ ಅನುಗ್ರಹವನ್ನು ಪಡೆಯುವಂಥದ್ದು ಶಿವ ಅನುಗ್ರಹ ಮಾಡಬೇಕು ಅಂತೇಳಿ ಶಿವನನ್ನು ಪ್ರಾರ್ಥಿಸ್ತಾನೆ ಯಾರು ವಿಷ್ಣು ವಿಧಯೇಹ್ಯಮುಷ್ಮೈ ಅಂತಾ ವಿಧಿಗೆ ಬ್ರಹ್ಮನಿಗೆ ನೀನು ಪ್ರಸನ್ನನಾಗು ಕುರಿತು ತ್ವಯಾ ಪ್ರಯತ್ನೆಯನ್ನು ಪುರಾಹಿ ದತ್ತಂ ಹಿಂದೆ ನೀನು ಬ್ರಹ್ಮನಿಗೆ ಜಗತ್ತಿನ ಒಡೆತನಕ್ಕೆ ಗುರುತಾಗಿ ಐದು ಮುಖಗಳನ್ನು ಅನುಗ್ರಹಿಸಿದ್ದೀಯಲ್ಲ ಪುರಾಹಿ ದತ್ತಂ ಯದಸ್ಯ ಪಂಚಾನನಂ ಈಶಚಿಹ್ನಂ ಜಗತ್ತಿನ ಒಡೆಯ ಅಂತ ಹೇಳತಕ್ಕಂಥ ದೃಷ್ಟಿಯಲ್ಲಿ ತಸ್ಮಾತ್ ಕ್ಷಮಸ್ವಾ ಹಾಗಾಗಿ ಈಗ ಕೂಡ ಅವನ ಅನುಗ್ರಹ ಯೋಗ್ಯನಾಗಿರ್ತಕ್ಕಂಥವನನ್ನಾಗಿ ಅವನನ್ನು ಮಾಡು ಅವನ ತಪ್ಪನ್ನು ತತ್ ತಸ್ಮಾತ್ ಕ್ಷಮಸ್ವ್ ಕ್ಷಮಿಸು ಅನುಗ್ರಹಾರ್ಹಂ ಆದ್ಯಂ ಅನುಗ್ರಹಾರ್ಹಂ ಕುರು ಅವನನ್ನು ಆದ್ಯನನ್ನಾಗಿಯೂ ಹಾಗೆ ಅನುಗ್ರಹ ಅರ್ಹನನ್ನಾಗಿಯೂ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾನೆ ಯಾರು ಅಚ್ಯುತ ಅಂದರೆ ವಿಷ್ಣು ಶಿವನ ಬ್ರಹ್ಮನನ್ನು ಮನ್ನಿಸು ಅಂತೇಳಿ ಇತ್ಯರ್ಥಿತೋ ಅಚ್ಯುತ ಏನೇಷ ತುಷ್ಟಸುರಗಣಾಂಗಣೆ ನಿವರ್ತೆಯಸ ತದಾ ಭೈರವಂ ಬ್ರಹ್ಮದಂಡ ಹೀಗೆ ಅಚ್ಯುತನಿಂದ ವಿಷ್ಣುವಿನಿಂದ ಪ್ರಾರ್ಥನೆ ಮಾಡಲ್ಪಟ್ಟಂತ ಪ್ರಾರ್ಥನೆಯಿಂದ ಪ್ರಸನ್ನನಾಗಿ ಇತ್ಯರ್ಥಿ ಇರ್ಥಿ ಪ್ರಾರ್ಥಿ ಅಚ್ಯುತ ಈಶ ಪ್ರಾರ್ಥಿಸಲ್ಪಟ್ಟಂತಹ ಈಶನು ತುಷ್ಟ ಸಂತುಷ್ಟನಾಗಿ ಪ್ರಸನ್ನನಾಗಿ ಸುರಗಣಾಂಗಣೆ ಹ್ಞೂ ಆ ಯುದ್ಧರಂಗದಲ್ಲಿ ನಿವರ್ತಯಸ ತದಾ ಭೈರವಂ ಬ್ರಹ್ಮದಂಡ ಬ್ರಹ್ಮನಿಗೆ ಶಿಕ್ಷೆ ದಂಡ ಅಂದರೆ ಶಿಕ್ಷೆ ಕೊಡುವಂತಹ ಕೊಡ್ತಾ ಇರ್ತಕ್ಕಂಥ ಭೈರವನನ್ನು ತಡೀತಾನೆ ಹ್ಞೂ ನಿಲ್ಲಿಸ್ತಾನೆ ತಡೀತಾನೆ ಹ್ಞೂ ಬೇಡ ಅಂಥೇಳಿ ಅಥಾ ದೇವ ಕಿತವಂ ವಿಧಿ ವಿಗತಕಂಧರ ಅಥಾ ದೇವ ಕಿತವಂ ವಿಧಿ ವಿಗತಕಂಧರಂ ಬ್ರಹ್ಮನ್ ತ್ವರ್ಹಣಾಕಾಂಕ್ಷಿ ಷಠೇಶತ್ವ ಸಮಸ್ಥಿತ ಹೋ ಆಗ ಮಹಾದೇವ ಐದನೇ ಶಿರಸನ್ನು ಕಳ್ಕೊಂಡು ಕಳ್ಕೊಂಡ ಸುಳ್ಳುಗಾರನಾದ ಬ್ರಹ್ಮನನ್ನು ಕುರಿತು ಐದನೇ ತಲೆ ತೆಗೆದಾಗಿರ್ತದೆ ಹ್ಞೂ ಇನ್ನು ಅವನು ಪೂರ್ತಿ ಕೊಲ್ಲಬೇಡ ಅಂತೇಳಿ ಹೇಳುವಂಥದ್ದು ಹಾಂ ಎಲ್ಲ ತಲೆ ತೆಗೆಯೋಬೇಡ ಅಂತೇಳಿ ಈಗ ಐದನೇ ವಿಗತ ಕಂಧರಂ ಕುತ್ತಿಗೆ ಒಂದು ಕುತ್ತಿಗೆ ಹೋಗಿರುತ್ತೆ ಐದನೇದು ಅಂತಹ ವಿಧಿಯನ್ನು ಕಿತವಂ ಅಂದರೆ ಮೋಸಗಾರ ಸುಳ್ಳು ಹೇಳಿದಂಥವು ಹ್ಞೂ ಕಿತವ ಕೈತವ ಹ್ಞೂ ಅಂತೇಳಿದರೆ ಹಾಗೆ ಕಪಟ ಅಥ ಆಹ ದೇವ ಮಹಾದೇವ ಹೇಳ್ತಾನೆ ಅಂತಹ ವಿಧಿಯ ಕುರಿತಾಗಿ ಮೋಸಗಾರನಾದಂತಹ ಬ್ರಹ್ಮ ಬ್ರಹ್ಮನ ಕುರಿತಾಗಿ ಒಂದು ತಲೆಯನ್ನು ಕಳ್ಕೊಂಡಂತಹ ಬ್ರಹ್ಮನನ್ನು ಕುರಿತು ಬ್ರಹ್ಮನ್ ತ್ವರ್ಹಣಾಕಾಂಕ್ಷಿ ಷಠೇಷತ್ವ ಸಮಾಸ್ಥಿತ ನೀನು ಮೋಸದಿಂದ ಜಗದೀಶ್ವರನಾಗಬೇಕು ಎಂತಕ್ಕಂತಹ ಅದಕ್ಕೆ ತಾನ ಅರ್ಹನಾಗಬೇಕು ಅಂತೇಳಿ ನೀನು ಆ ಮಹತ್ವಾಕಾಂಕ್ಷೆ ಉಳ್ಳವನಾಗಿದ್ದೀಯಾ ಮೋಸದಿಂದ ಈ ರೀತಿ ಮಾಡಿದೀಯಾ ನಿಜವಾಗಿ ಅಲ್ಲದಿದ್ದರೂ ಕೂಡ ಸುರುಳು ಹೇಳಿ ವಿಷ್ಣುವಿನಿಗಿಂತಲೂ ವಿಷ್ಣುವಿಗಿಂತ ಶ್ರೇಷ್ಠ ಅಂತೇಳಿ ನೀನು ತ್ರಿಮೂರ್ತಿಗಳು ಶ್ರೇಷ್ಠ ಅಂತೇಳಿ ನೀನು ಏನು ಹೇಳಿ ಹೇಳಿದ್ದೀಯಾ ಹಾಗಾಗಿ ನ ನ ಅತೇ ನಿನಗೆ ಸತ್ಕೃತಿರ್ಲೋಕೆ ಲೋಕದಲ್ಲಿ ನಿನಗೆ ಉತ್ಸವ ಪೂಜೆ ಇಲ್ಲ ಭೂಯಾತ್ ಸ್ಥಾನೋತ್ಸವಾಧಿಕಂ ನಾಥಸ್ಥೆ ಸತ್ಕೃತಿರ್ಲೋಕೆ ಭೂಯಾತ್ ಸ್ಥಾನ ಸ್ಥಾನೋತ್ಸವ ಅಧಿಕಂ ದೇವಸ್ಥಾನ ನಿನಗಿಲ್ಲ ಉತ್ಸವ ಇಲ್ಲ ಸತ್ಕೃತಿ ಸತ್ಕಾರ ಪೂಜೆ ಉಪಚಾರಗಳು ನಿನಗಿಲ್ಲ ಭೂಲೋಕದಲ್ಲಿ ಭೂಮಿಯಲ್ಲಿ ಜಗತ್ತಿನಲ್ಲಿ ಯಾಕೆ ನಿನ್ನ ಮೋತ್ಸದಿಂದಾಗಿ ನೀನು ಮಾಡಿದಂಥ ಸುಳ್ಳು ಹ್ಞೂ ಮೋಸ ಇತ್ಯಾದಿಗಳಿಂದಾಗಿ ಅಂತೇಳಿ ಹೇಳಿ ಶಾಪವನ್ನು ಕೊಡುತ್ತಾನೆ ಶಿವ ಬ್ರಹ್ಮನಿಗೆ ಹಾಗೆ ಬ್ರಹ್ಮ ಹೇಳ್ತಾನೆ ಬ್ರಹ್ಮೋ ವಾಚ ಸ್ವಾಮಿನ್ ಪ್ರಸೀದಾದ್ಯ ಮಹಾ ವಿಭೂತಿ ಮನ್ನೆ ವರಹೆ ಶಿರಸಃ ಪ್ರಮೋಕ್ಷಂ ಅಯ್ಯ ಸ್ವಾಮಿಯೇ ಪ್ರಸೀದ ಅಧ್ಯ ಮಹಾ ವಿಭೂತಿ ಸಕಲೈಶ್ವರ್ಯ ಸಂಪನ್ನನಾದ ಮಹಾವಿಭೂತಿಯುಳ್ಳ ವಿಭೂತಿ ಅಂದರೆ ಮಹಿಮೆ ಐಶ್ವರ್ಯಾ ಹಾಗೆ ನೋಡಿ ವಿಭೂತಿ ಅಂತೇಳಿ ಬಂದದ್ದು ಭಸ್ಮ ವಿಭೂತಿ ಭಸ್ಮ ಅಂತ ಹೇಳಿದರೆ ಒಂದು ವಿಭೂತಿ ಅಂಥೇಳಿ ಭಸ್ಮ ಅಂತೇಳಿದರೆ ನಿಜವಾಗಿ ಭೂದಿ ಆದರೆ ಅದು ವಿಭೂತಿ ಐಶ್ವರ್ಯ ಯಾರಿಗೆ ಶಿವನಿಗೆ ದಿಗಂಬರನಿಗೆ ಹಾಂ ಅವನಿಗೆ ಬೇರೆ ಆಭರಣಗಳು ಬೇಡ ಅದೇ ಐಶ್ವರ್ಯ ಯಾ ಹಾಗಾಗಿ ಆ ಭಸ್ಮಕ್ಕೆ ಅಷ್ಟು ಶಕ್ತಿ ಇದೆ ವಿಭೂತಿ ಅಂತೇಳಿ ಅದಕ್ಕೆ ಹೆಸರುವಂಥದಕ್ಕೆ ವಿಶೇಷವಾದ ಭೂತಿ ಐಶ್ವರ್ಯ ಸಂಪತ್ತು ಅದು ವಿಭೂತಿ ಆಯಿತು ಮಹಿಮೆ ಅಂಥೇಳಿ ಕೂಡ ಇದೆ ಈಗ ನಾವು ನೋಡ್ಬೋದು ಅದನ್ನು ಜೀವನದಲ್ಲಿ ಕೂಡ ಮಕ್ಕಳಿಗೆ ನಿದ್ದೆ ಬಾರದಿದ್ದರೆ ಸಣ್ಣ ಮಕ್ಕಳನ್ನು ಅಥವಾ ನಿದ್ದೆ ಮಾಡಿಸಿದಾಗ ಮಧ್ಯದಲ್ಲಿ ಅಥವಾ ಫಸ್ಟ್ಗೆ ಮೊದಲೇ ನಿದ್ದೆ ಮಾಡೋದಿಲ್ಲ ಅವರು ಅಥವಾ ನಿದ್ದೆ ಮಾಡಿ ಅರ್ಧದಲ್ಲಿ ಎಚ್ಚರಗೊಂಡು ಮತ್ತು ಅಳ್ತಾಯಿರ್ತಾರೆ ಜೋರಾಗಿ ಆವಾಗ ನಾವು ಮೊದಲೇ ಆ ಭಸ್ಮವನ್ನು ಹಾಕಿ ಶಿವನನ್ನು ನಾಮಸ್ಮರಣೆಯನ್ನು ಮಾಡಿ ಮಂತ್ರಿಸಿ ಭಸ್ಮವನ್ನು ಹಾಕಿ ಮಲಗಿಸಿದರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂದರೆ ಅಲ್ಲಿ ಅವರಿಗೆ ಯಾವುದೇ ದುಷ್ಟ ಶಿ ಶಕ್ತಿಗಳ ಮುಂತಾದ ಬಾಧೆ ಬರುವುದಿಲ್ಲ ನಿದ್ದೆಯಲ್ಲಿ ಎಂತಕ್ಕಂಥ ಒಂದು ನಂಬಿಕೆ ಅದರಿಂದಾಗಿ ಶಿವನ ಒಂದು ಅನುಗ್ರಹದಿಂದ ಯಾವುದೇ ದುಷ್ಟ ಶಕ್ತಿಗಳ ಬಾಧೆ ಬರುವುದಿಲ್ಲ ಅವರಿಗೆ ಹೆದರಿಕೆ ಆಗುವುದಿಲ್ಲ ಕೆಟ್ಟ ಕನಸುಗಳು ಬೀಳುವುದಿಲ್ಲ ನಿದ್ದೆಯಲ್ಲಿ ಹೆದ್ರಿ ಕನಸು ಬಿದ್ದು ಹೆದರಿಕೆಯಾಗಿ ಎಚ್ಚರ ಆಗುವುದಿಲ್ಲ ಅಂಥೇಳಿ ಹಾಗೆ ವಿಭೂತಿಗಷ್ಟು ಶಕ್ತಿ ಇದೆ ಬ್ರಹ್ಮೋ ವಾಚ ಈ ರೀತಿ ಬ್ರಹ್ಮ ಹೇಳ್ತಾನೆ ಏನು ಅಲ್ಲಿ ಮಹಾವಿಭೂತಿಯೇ ಮಹಾಮಹಿಮನೆಯೇ ಸ್ವಾಮಿಯೇ ಪ್ರಸನ್ನಾಗು ಮನ್ಯೇ ವರಮ್ಮೆ ಶಿರಸ ಪ್ರಮೋಕ್ಷಂ ನನ್ನ ಐದನೇ ಶಿರಸನ ತೆಗೆದದ್ದು ನನಗೆ ವರ ಅಂತೇಳಿ ತಿಳಿಯುತ್ತೇನೆ ನಾನು ನನಗೆ ಅನುಗ್ರಹ ಅಂತೇಳಿ ತಿಳಿತೇನೆ ನನ್ನ ಅಹಂಕಾರವನ್ನು ತೆಗೆದದ್ದು ನನ್ನ ಉದ್ಧಾರಕ್ಕೆ ಇದು ದಾರಿ ಅಂತೇಳಿ ನಾನು ತಿಳಿತೇನೆ ನನ್ನ ಒಳ್ಳದಕ್ಕೆ ನನ್ನ ಹಿತವನ್ನು ಕಾಪಾಡಲಿಕ್ಕೆ ನೀನು ಮಾಡಿದ್ಯಾ ಈ ಶಿಕ್ಷೆಯನ್ನು ಕೊಟ್ಟದ್ದು ಶಿಕ್ಷೆಯೆಲ್ಲ ಇದು ಶಿಕ್ಷಣ ನನಗೆ ಪಾಠ ಇದು ಅಂತೇಳಿ ಹೇಳ್ತಾನೆ ನಮಸ್ತುಭ್ಯಂ ಭಗವತೆ ಬಂಧವೇ ವಿಶ್ವಯೋ ಸಹಿಷ್ಣವೇ ಚ ದೋಷಾಣಾಂ ಶಂಭವೇ ಶೈಲಧನ್ವನೇ ಹ್ಞೂ ಅಂತ ಹೇಳಿದರೆ ಮೇರು ಪರ್ವತವನ್ನೇ ತ್ರಿಪುರ ನಾಶ ಮಾಡ್ತಕ್ಕಂಥ ಕಾಲದಲ್ಲಿ ತ್ರಿಪುರ ದಹನ ಮಾಡತಕ್ಕಂಥ ಕಾಲದಲ್ಲಿ ಮೇರು ಪರ್ವತವನ್ನೇ ಧನುಸ್ಸಾಗಿ ಧರಿಸಿದಂಥವ ಹ್ಞೂ ಶೈಲಧನ್ವ ಧನ್ವ ಅಂದರೆ ಧರಿಸಿದವ ಅಂತಹ ಶಂಭು ಅಂದರೆ ಲೋಕಕ್ಕೆ ಸುಖವನ್ನು ಶಾಂತಿಯನ್ನು ಮಂಗಳವನ್ನು ಉಂಟು ಶಂಭವ ಶಾಂತಿಯ ಸ್ವರೂಪನಾಗಿರ್ತಕ್ಕಂತಹ ಸಹಿಷ್ಣುವೇಜ ದೋಷಾಣಾಂ ಸಕಲ ತಪ್ಪುಗಳ ದೋಷಗಳನ್ನು ಸಹಿಸಕ್ಕಂಥವು ಸಹನಶಕ್ತಿ ಕ್ಷಮಾಗುಣ ಆಗಿರತಕ್ಕಂತಹ ವಿಶ್ವ ಯೋನ ಯೇ ಸಮಸ್ತ ವಿಶ್ವದ ಯೋನಿ ಅಂದರೆ ಮೂಲಸ್ಥಾನವಾಗಿರ್ತಕ್ಕಂತಹ ಎಲ್ಲದಕ್ಕೂ ಮೂಲ ಕಾರಣನಾಗಿರತಕ್ಕಂತಹ ವಿಶ್ವಮೂಲನಾಗಿರತಕ್ಕಂತಹ ಭಗವತೆ ಬಂಧವೆ ನನ್ನ ಬಂಧುವೇ ತಂದೆ ಭಗವಂತನೆ ನಮಃ ತುಭ್ಯಂ ನಿನಗೆ ನಮಸ್ಕಾರವೂ ಅಂತೇಳಿ ಹೇಳ್ತಾನೆ ನನ್ನ ತಪ್ಪುಗಳನ್ನು ಮನ್ನಿಸ್ತಕ್ಕಂಥವು ಎಲ್ಲರ ತಪ್ಪುಗಳನ್ನು ಮನ್ನಿಸ್ತಕ್ಕಂಥವನು ಅಂತೇಳಿ ಈಶ್ವರುಚ ಅರ ಜಯಮೇತೈ ಜಗತ್ಸವರ್ವರ್ವ ಶಿಷ್ಯತಿ ತತಸ್ವೀದಂಡಾರ್ಹಂ ಕ್ವಹ ಲೋಕಧುರಂ ಶಿಶೋ ಎಲೆ ಮಗನೆ ಶಿಶುವೇ ಹೇಗೆ ರಾಜನ ಭಯವಿಲ್ಲದಿದ್ದರೆ ಲೋಕವೆಲ್ಲವೋ ನಷ್ಟ ಆಗ್ತದೋ ಅಂದರೆ ಲೋಕವೆಲ್ಲ ಕೂಡ ಒಂದು ಹಾಳಾಗ್ತದೋ ಅರಾಜಕತೆಯಿಂದ ಲೋಕದಲ್ಲಿ ಯಾರು ಕೂಡ ನೆಮ್ಮದಿಯಿಂದ ತಿಳಿಯಲಿಕ್ಕೆ ಸಾಧ್ಯ ಅಲ್ವೋ ಅದೇ ರೀತಿಯಲ್ಲಿ ನಾನು ಕೂಡ ತತಃ ಹಾಗಾಗಿಯೇ ಹ್ಞೂ ತ್ವಮ್ ದಂಡಾರ್ಹಂ ತ್ವ ನಾನು ಈ ರೀತಿಯಾಗಿ ಪಾಠವನ್ನು ಮಾಡಿದೆ ನಿನಗೆ ಶಿಕ್ಷೆ ಕೊಟ್ಟು ಆದ ಕಾರಣ ಎಲ್ಲ ಬ್ರಹ್ಮನಿ ನೀನು ಶಿಕ್ಷಿಸುತಾ ಲೋಕವನ್ನ ಲೋಕವನ್ನು ರಕ್ಷಿಸುವ ಕೂಡ ತ್ವಂ ದಂಡಾರ್ಹಂ ಜಹಿ ಯಾರು ದಂಡಾರ್ಹರು ಶಿಕ್ಷೆ ಕೊಡಬೇಕಾದ ಶಿಕ್ಷೆಗಾರ್ಹರಾದವರು ಇದ್ದಾರ ಜಗತ್ತಿನಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡುತ್ತಾ ಅವರನ್ನು ಗೆಲ್ಲುತ್ತಾ ಅವರನ್ನು ಸೋಂ ಶಿಕ್ಷೆಯನ್ನು ಕೊಡ್ತಾ ವಹ ಲೋಕಧುರಂ ಶಿಶು ಲೋಕವನ್ನು ನಡೆಸು ರಕ್ಷಿಸುವಾಗು ಅಂತೇಳಿ ಅವನಿಗೆ ಅಭಯವನ್ನು ಕೊಡ್ತಾನೆ ಹೀಗೆ ನಾನು ಹೇಗೆ ನಿನಗೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆಯನ್ನು ಕೊಡಬೇಕಂತ ತೋರಿಸಿದ್ದೇನೋ ಅದೇ ರೀತಿ ನೀನು ಕೂಡ ಜಗತ್ತಿನಲ್ಲಿ ಮಾಡಿ ತೋರಿಸು ವರಂ ದದಾಮೇ ತತ್ರ ಗೃಹಣ ದುರ್ಲಭಂ ಪರಂ ವೈತಾನಿಕೇಶು ಗೃಹ್ಯಶು ಯಜ್ಞೇಶು ಚ ಭವಾನ್ ಗುರು ನಿನಗೆ ದುರ್ಲಭವಾದ ಒಂದು ವರವನ್ನು ಕೊಡ್ತೇನೆ ತೆಕ್ಕೋ ಸ್ವೀಕರಿಸು ವರಿಸು ವರವನ್ನು ವರಿಸು ಸ್ವೀಕರಿಸು ವರ ಅಂದರೆ ಶ್ರೇಷ್ಠ ಅಂತೇಳಿದ್ದಿದೆ ಹಾಗೆ ಶ್ರೇಷ್ಠವಾದ್ದನ್ನು ಕೊಡುವಂಥವ್ರು ದೇವರು ದೇವತೆಗಳು ಈಗ ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯಕರ್ಮಗಳಲ್ಲಿ ನೀನೇ ಗುರುವಾಗ್ತೀಯ ವೈತಾನಿಕೇಶು ಗೃಹ್ಯೇಷು ಯಜ್ಞೇಶು ಹ್ಞೂ ಅಂಥೇಳಿ ಗೃಹ್ಯಕರ್ಮಗಳು ನಿತ್ಯಕರ್ಮಗಳು ಹ್ಞೂ ಆಮೇಲೆ ವೈತಾನಿಕ ಮತ್ತು ಯಜ್ಞ ಹ್ಞೂ ನಿತ್ಯ ನೈಮಿತ್ತಿಕ ಕಾಮ್ಯ ಎಲ್ಲ ಕರ್ಮಗಳಲ್ಲಿ ನೀನೇ ಗುರುವಾಗಿರ್ತೀಯ ಹಾಗೆ ಬ್ರಹ್ಮತ್ವ ಅಂತೇಳಿ ಯಜ್ಞದಲ್ಲಿ ನಿನಗೆ ಬರ್ತದೆ ಬ್ರಹ್ಮಸ್ಥಾನ ನೀನು ಇಲ್ಲದ ಕರ್ಮ ಸಂಪೂರ್ಣವಾಗಿ ಯೋಗ್ಯವಾದ ದಕ್ಷಿಣೆಯನ್ನು ಮಾಡಲ್ಪಟ್ಟರು ಕೂಡ ಅದಕ್ಕೆ ಫಲ ಇಲ್ಲ ಅಂತ ಹೇಳ್ತಾನೆ ನಿಷ್ಫಲ ಹ್ಞೂ ತ್ವದೃತಿ ಯಜ್ಞ ಸಾಂಗಶ್ಚ ಸಹ ಸಾಂಗವಾಗಿ ನಡೆದರೂ ಎಲ್ಲ ಅಂಗಗಳು ಪರಿಪೂರ್ಣವಾಗಿ ನಡೆದರೂ ಯಜ್ಞದಲ್ಲಿ ಸಹ ದಕ್ಷಿಣ ದಕ್ಷಿಣೆಯನ್ನು ಕೂಡ ಅಲ್ಲಿ ಅದು ನಿಷ್ಫಲವಾಗ್ತದೆ ಎಲ್ಲಿ ಬ್ರಹ್ಮತ್ವ ಇಲ್ಲವೋ ಹ್ಞೂ ಅಲ್ಲಿ ಇಲ್ಲದಿದ್ದರೆ ಅದು ನಿಷ್ಫಲವಾಗ್ತದೆ ಹಾಗಾಗಿ ನೋಡಿ ಎಷ್ಟು ಸಣ್ಣ ಯಜ್ಞ ಹೋಮ ಮಾಡುವುದಿದ್ರು ಗಣ ಅದು ಏನು ಅಲ್ಲಿ ಬ್ರಹ್ಮಸ್ಥಾನ ಅಂತೇಳಿ ಒಂದು ಕೊಡ್ತಾರೆ ಹ್ಞೂ ಬ್ರಹ್ಮತ್ವಕ್ಕೆ ಒಬ್ಬರನ್ನು ನಾವು ಯಾವುದೇ ನೋಡ್ಬೋದು ಉಪನಯನಾದಿ ಅಥವಾ ವಿವಾಹಾದಿ ಸಂಸ್ಕಾರಗಳಲ್ಲಿ ಯಾವುದೇ ಹೋಮ ಮಾಡುವಾಗ ಅಲ್ಲಿ ಸೋದರಮವನನ್ನು ಅಲ್ಲಿ ಕೂತ್ಕೊಳಿಸ್ತಾರೆ ಬ್ರಹ್ಮತ್ವಕ್ಕೆ ಆ ಹಾಗಾಗಿ ಅದು ಇಲ್ಲದಿದ್ದರೆ ನಿಷ್ಫಲ ಆಗ್ತದೆ ಅಂತೇಳಿ ಶಿವನದ್ದೇ ಒಂದು ಇಲ್ಲಿ ವರ ಬ್ರಹ್ಮನಿಗೆ ನಿಷ್ಫಲ ನಿನ್ನನ್ನು ಬಿಟ್ಟರೆ ನಿನಗೆ ಸ್ಥಾನ ಕೊಡೋದಿದ್ದರೆ ಯಜ್ಞದಲ್ಲಿ ಯಜ್ಞ ಸಾಂಗಶ್ಚ ಸಹ ದಕ್ಷಿಣ ಸಾಂಗವಾದದ್ದು ದಕ್ಷಿಣ ಸಹಿತವಾದದ್ದಾದರೂ ಕೂಡ ನಿಷ್ಫಲವಾಗ್ತದೆ ಬ್ರಹ್ಮತ್ವ ಕೊಡದಿದ್ದರೆ ಅಥಾಹ ದೇವಕಿತವಂ ಕೇತಕಂ ಕೂಟ ಸಾಕ್ಷಿಣಂ ಆಮೇಲೆ ಈ ಸುಳ್ಳು ಸಾಕ್ಷಿ ಹೇಳಿದಂತಹ ಕೇತಕಿ ಪುಷ್ಪಕ್ಕೆ ಮೋಸಗಾರನ ಕೇತಕಿಗೆ ಕೇದಗಿಗೆ ಏನು ಹೇಳ್ತಾನೆ ಅಥ ಆಹಾ ಹೇಳ್ತಾನೆ ದೇವರು ಮಹಾದೇವ ರೇ ರೇ ಕೇತಕ ದುಷ್ಟಸ್ವಂ ಶಠ ದೂರಮಿತೋ ವ್ರಜ ಮಮ್ಮ ಅಪಿ ಪ್ರೇಮತೆ ಮಾ ಭೂತ್ ಪರಂ ಹ್ಞೂ ಇನ್ನು ಮುಂದೆ ಹ್ಞೂ ನಿನಗೆ ಅಂದರೆ ನನಗೆ ಏನಿನ ಹತ್ರ ಪ್ರೀತಿ ಉಂಟಾಗುವುದಿಲ್ಲ ನನ್ನ ಪೂಜೆಯಲ್ಲಿ ಶಿವಪೂಜೆಯಲ್ಲಿ ಇನ್ನು ಕೇತಕಿ ಪುಷ್ಪ ನಿಷಿದ್ಧ ನನಗೆ ಬೇಕಾಗಿಲ್ಲ ಅಂತೇಳಿ ಹೇಳ್ತಾನೆ ಶಾಪ ಕೊಡ್ತಾನೆ ಶಿವಪೂಜೆಗೆ ಕೇತಕಿ ಪುಷ್ಪವನ್ನು ಹಾಕಿದರೆ ನಾನು ಮೆಚ್ಚುವುದಿಲ್ಲ ನಾನು ಅನುಗ್ರಹಿಸುವುದಿಲ್ಲ ಹೊರ ಪ್ರಸನ್ನನಾಗುವುದಿಲ್ಲ ಇತ್ಯೆ ತತ್ರ ದೇವ ಕೇತಕ ದೇವಜಾತಯ ಸರ್ವಾ ನಿವಾರಯಸು ತತ್ಪಾಶ್ವಾನ್ಯತಸ್ತನಾ ಆವಾಗ ಹೀಗೆ ಹೇಳಿ ಆಗುವಾಗ ಎಲ್ಲ ದೇವತೆಗಳು ಕೂಡ ಕೇದಗೆಯನ್ನು ದೂರ ಮಾಡಿದರು ತಮ್ಮಿಂದ ಯಾಕೆ ಅದು ಅಸ್ಪೃಷ್ಟ ಶಿವಪೂಜೆಗಾರ್ಹ ಅಲ್ಲ ಅಂತೇಳಿ ಆದಮೇಲೆ ಇನ್ನು ಯಾಕೆ ನಮಗೆ ಅಂಥೇಳಿ ಅದನ್ನು ದೂರ ಮಾಡಿದರು ಕೇತಕವಾಚ ನಮಸ್ತೆ ನಾಥಮೇ ಮೇ ಜನ್ಮ ನಿಷ್ಫಲಂಭದ್ಞೆಯ ಸಫಲಂ ಕ್ರಿಯತ ತಾತಕ್ಷಮ್ಯತಾಂ ಮಮ ಕಿಲ್ ಬಿಷಂ ನನ್ನ ತಪ್ಪನ್ನ ಮನ್ನಿಸು ನನ್ನ ಜೀವನವೇ ನಿಷ್ಫಲ ಆಯಿತು ನಿನ್ನ ಹೇ ಹೇ ನಿನ್ನ ಈ ಈ ಶಾಪದಿಂದ ಅದನ್ನು ಸಫಲಗೊಳಿಸು ತಂದೆಯೇ ಅಂಥೇಳಿ ಕ್ಷಮಿಸು ಅಂಥೇಳಿ ಕೇತಕಿ ಪುಷ್ಪ ಹ್ಞೂ ಪ್ರಾರ್ಥನೆ ಮಾಡ್ತದೆ ಶಿವನನ್ನು ಜ್ಞಾನ ಅಜ್ಞಾನ ಕೃತ ಪಾಪಂ ನಾಶಯತ್ಯ ತೇ ಸ್ಮೃತಿ ತಾದೃಶೀ ತ್ವಯಿ ದೃಷ್ಟೇ ಮೇ ಮಿಥ್ಯಾ ದೋಷಃಃ ಕು ಭೇತ್ ಓ ಪ್ರಭುವೇ ನಿನ್ನನ್ನು ಸ್ಮರಿಸಿದ ಮಾತ್ರದಿಂದ ಬುದ್ಧಿಪೂರ್ವಕವಾಗಿ ಮತ್ತು ತಿಳಿಯದೆ ಮಾಡಿದ ಪಾಪಗಳೆಲ್ಲವೂ ನಾಶ ಆಗ್ತದೆ ಅಂತೇಳಿ ಜ್ಞಾನ ಅಜ್ಞಾನ ತಿಳಿದು ಅಥವಾ ತಿಳಿಯದೆ ಕೃತ ಪಾಪಂ ನಾಶಯತ್ಯವ ತೇ ಸ್ಮೃತಿ ನಿನ್ನ ಸ್ಮರಣೆ ಅದೆಲ್ಲವನ್ನು ನಾಶ ಮಾಡುತ್ತದೆ ಹಾಗಿರುವಾಗ ತಾದೃಶೇ ದೃಷ್ಟೇ ಮೇ ಹಾಗಿರುವಾಗ ನಿನ್ನ ಸ್ಮೃತಿಯೇ ಸ್ಮರಣೆಯಲ್ಲಿಯೇ ಅಷ್ಟು ಶಕ್ತಿ ಇದ್ದರೆ ಜ್ಞಾನ ತಿಳಿದೋ ತಿಳಿಯದೆ ಮಾಡಿದಂಥ ನಾಶ ಮಾಡುವಂಥ ಶಕ್ತಿ ಇದ್ದರೆ ಈಗ ನಿನ್ನ ನೋಡಿದ ಮೇಲೆ ಕೂಡ ಅದು ನನಶಾಗ್ಲಿಕ್ಕಿಲ್ವೇ ಮಿಥ್ಯಾ ದೋಷ ಕುತೋಭವೇತ್ ಇಂತಹ ನಿನ್ನನ್ನು ದರ್ಶನ ಮಾಡಿದ ಮೇಲೆಯೂ ನನ್ನ ಸುಳ್ಳು ಹೇಳಿದಂಥ ದೋಷ ಹೋಗ್ಲಿಕ್ಕಿಲ್ವೇ ಅಂತೇಳಿ ಹೇಳ್ತದೆ ಕೇತಕಿ ಪುಷ್ಪ ತಥಾ ಸ್ತುತಸ್ತು ಭಗವಾನ್ ಕೇತಕೇನ ಸಭಾತಲೇ ನಮೇ ತ್ವದ್ಧಾರಣಂ ಯೋಗ್ಯಂ ಸತ್ಯವಾಗಹಂ ಈಶ್ವರಃ ಹೀಗೆ ಸ್ತುತಿ ಮಾಡಿದಾಗ ಆ ಭಗವಂತನಾದ ಸದಾಶಿವನು ಆ ಸಭಾತಲದಲ್ಲಿ ಸಭಾಮತಿಯಲ್ಲಿಯೇ ಅವನನ್ನು ಸ್ತುತಿ ಮಾಡ್ತದಲ್ಲ ಕೇತಕಿ ಪುಷ್ಪ ಆವಾಗ ನಮೇ ತ್ವದ್ಧಾರಣಂ ಯೋಗ್ಯಂ ನನಗೆ ಅಂತೂ ಯೋಗ್ಯನಲ್ಲ ನಾನು ನಾನು ಹೇಳಿ ಆಯಿತು ಈಗ ಮಾತನ್ನು ಸತ್ಯವಾಗಹಮ ನಾನು ಸತ್ಯವಾಕ್ ಒಂದೇ ಸಲ ಹೇಳುವಂಥದ್ದು ಅದನ್ನು ತಿರುಚುದಿಲ್ಲ ಒಮ್ಮೆ ಹೇಳಿದ ಮಾತನ್ನು ಹ್ಞೂ ಮಾತು ತಪ್ಪುವ ನಾನಲ್ಲ ಸತ್ಯವಾಕ್ ಅಹಂ ಈಶ್ವರಃ ಹಾಗಾಗಿ ನಮೇ ತ್ವದ್ದಾರಣಂ ನನಗೆ ನಿನ್ನನ್ನು ಧರಿಸುವ ಅಂತ ಇದಿಲ್ಲ ಇಷ್ಟ ಇಲ್ಲ ಧರಿಸಲಿಕ್ಕೆ ಆದರೆ ಮದೀಯಾ ಧರಿಷ್ಯಂತಿ ಜನ್ಮತೆ ಸಫಲಂ ತತೋ ಹ್ಞೂ ನನ್ನ ಶಾಪವನ್ನು ವ್ಯರ್ಥ ಈಶ್ವರನ ನಾನು ಸತ್ಯವನ್ನೇ ಆಡುವನು ಸತ್ಯವನ್ನೇ ಹೇಳತಕ್ಕಂಥವನು ಹ್ಞೂ ನನ್ನ ಮಾತುಗಳು ಆಗಲಿ ಆದರೆ ನನ್ನ ಭಕ್ತರು ಶಿವಭಕ್ತರು ನಿನ್ನನ್ನು ಧರಿಸ್ತಾರೆ ಮದೀಯ ಹ್ಞೂ ಬಾಂಧವ ಶಿವಭಕ್ತ ಸ್ವದೇಶೋ ಭುವನತ್ರಯಂ ಅಂತೇಳಿ ಹೇಳಿದ್ದಾರೆ ಹ್ಞೂ ನನ್ನ ದೇಶ ಯಾವುದು ಅಂತೇಳಿದರೆ ಈ ಮೂರು ಲೋಕಗಳೇ ನನ್ನ ದೇಶ ಬಾಂಧವರು ಯಾರು ನೆಂಟರು ಯಾರು ಅಂತೇಳಿದರೆ ಶಿವಭಕ್ತರು ನನ್ನ ನೆಂಟರು ಅಂತೇಳಿ ತಂದೆ ತಾಯಿ ಅಂದರೆ ಶಿವ ಪಾರ್ವತಿಯರು ಅಂತೇಳಿ ಹೇಳ್ತಾರೆ ಒಬ್ಬ ಶ್ರೇಷ್ಠ ಶಿವಭಕ್ತ ಹೀಗೆ ಇಲ್ಲಿ ಏನಾಗ್ತದೆ ನಾನಲ್ಲದಿದ್ದರೂ ನನ್ನ ಭಕ್ತರು ನಿನ್ನನ್ನು ಧರಿಸ್ತಾರೆ ತೊಂಬೈ ವಿತಾನವ್ಯಾ ಜೇ ನ ಮಮೋ ಪರಿಭವಿಷ್ಯಸಿ ಹಾಗೆ ಧ್ವಜದ ಕೂಡ ನನ್ನ ಸೇವೆಗೆ ನೀನು ಉಪಯುಕ್ತನಾಗ್ತೀಯ ನನ್ನ ಪೂಜೆಗೆ ಅಲ್ಲದಿದ್ದರೂ ಕೂಡ ಧ್ವಜ ತ ತಯಾರು ವಿತಾನ ದ ನೆಪದಿಂದ ವಿತಾನವ್ಯಾಜೇನ ಮಮೋಪರಿ ನನ್ನ ಮೇಲೆ ನೀನು ಇರ್ತೀಯ ಧ್ವಜ ಮೇಲೆ ಇರ್ತದೆ ಇರ್ತಿರ್ತಾನೆ ಇತ್ಯನುಗೃಹ್ಯ ಭಗವಾನ್ ಕೇತಕ ವಿಧಿ ಮಾಧವೌ ವಿರ ರಾಜಸಭಾ ಮಧ್ಯೆ ಸರ್ವದೇವೈರಭಿಷ್ಠುತ ಈ ರೀತಿಯಾಗಿ ಭಗವಾನ್ ಭಗವಂತನು ಕೇತಕಿ ಪುಷ್ಪವನ್ನು ಆಮೇಲೆ ವಿಧಿ ಬ್ರಹ್ಮನನ್ನು ಮಾಧವ ವಿಷ್ಣುವನ್ನು ಅನುಗ್ರಹಿಸಿ ಅನುಗ್ರಹ್ಯ ಸರ್ವದೇವೈರಭಿಷ್ಠುತ ಎಲ್ಲ ದೇವಾನುದೇವತೆಗಳಿಂದ ಚೆನ್ನಾಗಿ ಅಭಿತ ಎದುರಿನಿಂದಲೇ ಮುಂದಾಗದಲ್ಲಿ ಎಲ್ಲೆಡೆಯಿಂದಲೂ ಕೂಡ ಸ್ತುತನಾಗಿ ಅಭಿಷ್ಠುತ ಸ್ತುತಿಸಲ್ಪಟ್ಟು ಸಭಾ ಮಧ್ಯೆ ವಿರರಾಜ ಆ ಸಭೆಯ ಮಧ್ಯದಲ್ಲಿ ವಿರಾಜಮಾನನಾಗಿ ಇರುತ್ತಾನೆ ಇತಿ ಶ್ರೀ ಶಿವಮಹಾಪುರಾಣಿ ಪ್ರಥಮ ಯಾಂ ವಿದ್ಯೇಶ್ವರ ಸಂಹಿತಾಂ ಅಷ್ಟಮೋಧ್ಯಾಯ ಇಲ್ಲಿ ಅಂದರೆ ಇಲ್ಲಿಗೆ ಎಂಟನೇ ಅಧ್ಯಾಯ ಮುಗಿಯಿತು ವಿದ್ಯೇಶ್ವರ ಸಮಿತಿಯಲ್ಲಿ ಶಿವಪುರಾಣದ ಮೊದಲನೇ ವಿದ್ಯೇಶ್ವರ ಸಮಿತಿಯಲ್ಲಿ ಇಲ್ಲಿ ನೋಡಿ ಕೇತಕಿಯು ಅನುಗ್ರಹ ಶಾಪವೂ ಆಯಿತು ಆಮೇಲೆ ವಿಧಿ ಬ್ರಹ್ಮನಿಗೂ ಕೂಡ ಹಾಗೆ ಶಾಪಾನುಗ್ರಹ ಎರಡೂ ಆಯಿತು ಮಾಧವ ವಿಷ್ಣು ವಿಷ್ಣುವಿಗೂ ಕೂಡ ಅಲ್ಲಿ ಅನುಗ್ರಹ ಆಯಿತು ವಿಷ್ಣು ಸತ್ಯ ಹೇಳಿದ ಕಾರಣ ಒಪ್ಪಿಕೊಂಡ ಕಾರಣ ನನಗೆ ನೋಡಲಿಕ್ಕೆ ಆಗಲಿಲ್ಲ ಈ ಜ್ಯೋತಿರ್ಲಿಂಗದ ಬುಡವನ್ನು ಅಂತೇಳಿ ಅವನಿಗೆ ಶಿವ ಸಮಾನನಾಗಿಯೇ ಲೋಕದಲ್ಲಿ ಎಲ್ಲರೂ ಅವನನ್ನು ಕಾಣುವ ಹಾಗೆ ಆಯಿತು ಅನುಗ್ರಹ ಹೀಗೆ ಇಲ್ಲಿ ಈ ಮೂರು ಜನರಿಗೂ ಕೂಡ ಅನುಗ್ರಹ ಶಾಪಾನುಗ್ರಹಗಳು ಆಯಿತು ಅಂತ ಈ ಕಥೆ ಇಲ್ಲಿಗೆ ಮುಗೀತಿಯ ಅಧ್ಯಾಯ ಇನ್ನು ಮುಂದೆ ನಾವು ಒಂಬತ್ತನೇ ಅಧ್ಯಾಯವನ್ನು ಮುಂದೆ ನೋಡೋಣ ಹರೇರಾಮ ಓಂ ತತ್ ಸತ್ ಶಿವಾರ್ಪಣಮಸ್ತು